ಸೃಷ್ಟಿ ಸ್ಥಿತ್ಯಪ್ಯೇಗ ನೀತಿ ತಮೋ ಬಂಧಮೋಕ್ಷ ಯಸ್ಮ್ರಹರುದ್ರ ಪ್ರಭೃತಿ ಸುರನರೀಷತ್ಮಕ ವಿಷ್ಣೋಸ್ತಮಸ್ತ ಸಕಲಗುಣನವರ್ವರ್ವರ್ವರ್ವರ್ವೋಷವ್ಯಪೇತ ಪೂರ್ಣಾನಂದ್ಯಯೋ ಗುರುರಂತ ಮಹಾಂತ ಜನ್ಮನ್ವಯಿತರತಾಷ್ವಿಸ್ವರ ತೇನೆ ಬ್ರಹ್ಮಹೃದ ಆದವಯೇ ಮುಹ್ಯಂತ ಸೂರಯ ತೇಜೋ ವಾರೀಮೃ ಯಥಾ ಯತ್ರಿ ಸರ್ಗೋ ಮೃಷಧಾಂ ಸ್ವೇನ ಸದಾ ನಿರಸ್ತುಹಕರ ಧೀಮಹಿ ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯ ಶಲೀನ ಆನಂದತೀರ್ಥಭಗತ್ಪದನ್ ವಂದೇ ನಿರಂತರಂ ಭತಿ ಭಾಢಮೂಕೋಪಿ ವಗ್್ಮೀಜಮತಿರ ಜಂತುರ್ಜಾತೆ ಪ್ರಾಂಜಮೌಲಿ ಸಕಲವಚನಚೇತೋ ದೇವತ ಭಾರತೀ ಸಾ ಮಮವಚನ ಸನ್ನಿಧಿ ಮಾನಸೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ನೌಸುಧಾಕೃಜ್ಜಯ ಮುನೀನ್ ಶ್ರೀಪದಟ್ಸನ್ಮಣೀನ್ ವ್ಯಾಸಾರಿಯನ್ ವಿವಿಧಾಕಮಬ್ ವಂದೇ ಹುಸವರನ್ ರಘುತ್ತಮಗುರೂ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವರ್ರತವೇಂದ್ರ ಮುನಿ ಸದ್ಬೋಧಸ್ಯನಪ ಸಜ್ಞಕರಬ್ಜೋತ್ಥಾನ್ ಪಂಚಾಶ್ವರ್ಷಪೂಜ್ರಮೋದತೀರ್ಥಾರ್ಯಾನ್ ನೌಮಿನ್ಯಸುಧಾರತಾನ್ ತ್ವತ್ತ ಪ್ರಧಾನಮಿತ್ಯ ಪುಮನ್ಸ್ತೆ ಮಹಾಂತಮ ಗರ್ಭಮೋರ್ಯ ಸ್ವಯಂ ತ್ವಾನಗತ ಆತ್ಮನಾಂಡಸರ್ಜಬಹಿರಾವರಣೈರುಪೇತ ಬ್ರಹ್ಮದಿ ದೇವತೆಗಳು ಭಗವಂತನ ಸ್ತುತಿಯನ್ನು ಮಾಡ್ತಾ ಮಾಡ್ತಾ ತಿಳಿಸ್ತಾರೆ ಭಗವಂತಾವ ರೀತಿಯಾಗಿ ಜಗತ್ತಿನ ಸೃಷ್ಟಿಯನ್ನು ಮಾಡಿದ ಜಗತ್ತಿನ ಸೃಷ್ಟಿಯನ್ನು ಮಾಡಿದ ಅಂತ ಮಾತ್ರ ಅಲ್ಲ ಜಗತ್ತಿನ ಸೃಷ್ಟಿಕರ್ತೃಗಳು ಅಂಥ ಪ್ರಸಿದ್ಧರಾದಂತಹ ಬ್ರಹ್ಮಾದಿ ದೇವತೆಗಳನ್ನೂ ಸೃಷ್ಟಿ ಮಾಡಿದವ ಬ್ರಹ್ಮಾದಿಗಳ ಮೂಲಕವಾಗಿ ಮತ್ತೆ ಬೇರೆ ದೇವತೆಗಳನ್ನು ಅವರಲ್ಲಿ ನಿಂತು ಸೃಷ್ಟಿಯನ್ನು ಮಾಡಿಸಿದವ ಆದ್ದರಿಂದಲೇ ಇವನೇ ನಿಜವಾದ ಜಗತ್ ಸೃಷ್ಟಿಕರ್ತ ಬ್ರಹ್ಮಾದಿಗಳು ಜಗತ್ ಸೃಷ್ಟಿಕರ್ತೃಗಳು ಅಂತ ಪ್ರಸಿದ್ಧರಾಗಿದ್ದಾರೆ ನಿಜ ಆದರೆ ಅವರು ಮಾಡುವಂತಹ ಸೃಷ್ಟಿ ಇದು ನಂತರದ ಸೃಷ್ಟಿ ಪ್ರಧಾನವಾಗಿ ಬ್ರಹ್ಮಾದಿಗಳನ್ನು ಸೃಷ್ಟಿ ಮಾಡಿದ ದೇವರೇ ಸೃಷ್ಟಿಕರ್ತ ಇದು ನಿನ್ನ ಮಹಿಮೆ ಅಂತ ಬ್ರಹ್ಮಾದಿಗಳೇ ಹೇಳ್ತಾರೆ ಬೇರೆ ಯಾರೋ ಅಲ್ಲ ನಾರಾಯಣಾಖ್ಯ ಪರಮಃ ಶೇತೇ ಲಕ್ಷ್ಮ್ಯಾನ್ವಿತೋ ಲಯೇ ಶ್ರೀಮದ್ ಆಚಾರ್ಯರು ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಭಗವಂತ ಪರಮಃ ಸರ್ವೋತ್ತಮನಾದ ಲಕ್ಷ್ಮೀದೇವಿಗಿಂತಲೂ ಉತ್ತಮನಾದಂತಹ ಭಗವಂತ ಮಾಯಾ ಪರಃ ಪರಮಃ ಮಹಾಲಕ್ಷ್ಮಿಗಿಂತಲೂ ಉತ್ತಮನಾದಂತಹ ನಾರಾಯಣ ಲಯೇ ಲಕ್ಷ್ಮ್ಯಾ ಶೇತೇ ಪ್ರಲಯ ಕಾಲದಲ್ಲಿ ಲಕ್ಷ್ಮೀ ಸಮೇತನಾಗಿ ಯೋಗನಿದ್ರೆಯನ್ನು ಮಾಡ್ತಾನೆ ನಿದ್ರೆ ಇಲ್ಲ ಅವನಿಗೆ ಸೇವ ಪುರುಷಾಖ್ಯಂತ ೀಯ ರೂಪಮಾತ್ಮನಃ ಕೃತ್ ರಮನಾಮ ಚತುರ್ಮುಖ ಪ್ರಧಾನಖ್ಯಾಂಚ ಗಾಯತ್ರಿ ಸಸರ್ಜ ಪುರುಷಾತ್ಮಕ ಆ ಭಗವಂತನೆ ತನ್ನದೇ ಆದ ಮತ್ತೊಂದು ರೂಪವನ್ನು ಪ್ರಾದುರ್ಭಾವಗೊಳಿಸಿದ ಅದಕ್ಕೆ ವಾಸುದೇವ ಎಂಬುದಾಗಿ ಕರೀತಾರೆ ಪುರುಷ ಎಂಬ ಹೆಸರು ಆ ವಾಸುದೇವ ರೂಪಿಯಾದ ಭಗವಂತನಿಗೆ ಉಂಟು ನಾರಾಯಣ ತನ್ನದೇ ಆದಂತಹ ವಾಸುದೇವ ಪುರುಷ ಎಂಬ ಹೆಸರಿನ ಒಂದು ರೂಪವನ್ನು ಪ್ರಾದುರ್ಭಾವಗೊಳಿಸಿದ ಲಕ್ಷ್ಮೀದೇವಿಗೆ ಮಾಯಾ ಅಂತ ಹೆಸರು ಆ ಮಾಯಾ ಎಂಬ ಹೆಸರಿನ ಲಕ್ಷ್ಮೀದೇವಿಯಲ್ಲಿ ವಾಸುದೇವರೂಪಿಯಾಗಿರುವಂತಹ ಭಗವಂತ ಬ್ರಹ್ಮದೇವರನ್ನು ಹುಟ್ಟಿಸ್ತಾನೆ ಆ ಬ್ರಹ್ಮದೇವರಿಗೂ ಪುರುಷ ಅಂತ ಹೆಸರು ಅಪ್ಪನ ಹೆಸರೇ ಮಗನಿಗೆ ಪುರುಷನಾಮಕ ವಾಸುದೇವನಿಂದ ಮಾಯಾದೇವಿಯಲ್ಲಿ ಅವತಾರ ಮಾಡಿದ ಬ್ರಹ್ಮದೇವರಿಗೂ ಪುರುಷ ಅಂತ ಹೆಸರು ಪುರುಷ ಎಂಬ ಹೆಸರಿನ ಬ್ರಹ್ಮದೇವರನ್ನು ಹುಟ್ಟಿಸ್ತಾನೆ ಅದರಂತೆ ಪುರುಷ ಎಂಬ ಹೆಸರಿನ ಪ್ರದ್ಯುಮ್ನ ಪುರುಷ ಎಂಬ ಹೆಸರಿನ ಪ್ರದ್ಯುಮ್ನ ಎಂಬ ಶಬ್ದಕ್ಕೆ ಶ್ರೀನಿವಾಸ ತೀರ್ಥರ ಅಭಿಪ್ರಾಯ ಪುರುಷನಾಮಕ ವಾಸುದೇವನಿಂದ ಅತ್ಯಂತ ಅಭಿನ್ನನಾದಂತಹ ಪ್ರದ್ಯುಮ್ನಾಮಕನಾದ ಪರಮಾತ್ಮ ಗಾಯತ್ರಿ ದೇವಿಯನ್ನ ತನ್ನ ಹೆಂಡತಿಯಾದಂತಹ ಕೃತಿ ಎಂಬ ಹೆಸರಿನ ರಮಾದೇವಿಯಲ್ಲಿ ಹುಟ್ಟಿಸ್ತಾನೆ ಈ ಭಾಗವತ ತಾತ್ಪರ್ಯದ ಮೇಲ್ನೋಟಕ್ಕೆ ತೋರುವ ಅರ್ಥ ಏನು ಅಂದರೆ ವಾಸುದೇವ ರೂಪಿಯಾದ ಪರಮಾತ್ಮನೇ ಇಬ್ಬರನ್ನೂ ಹುಟ್ಟಿಸಿಬಿಟ್ಟ ಅಂತ ಪುರುಷನಾಮಕ ಬ್ರಹ್ಮದೇವರನ್ನು ಪ್ರಧಾನ ಎಂಬ ಹೆಸರಿನ ಗಾಯತ್ರಿಯನ್ನು ಇಬ್ಬರನ್ನೂ ಹುಟ್ಟಿಸಿದ ಅಂತ ಆದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಪುರುಷನಾಮಕ ಬ್ರಹ್ಮದೇವರು ಮಾತ್ರ ವಾಸುದೇವನಿಂದ ಹುಟ್ಟಿದ್ದುಂಟು ಪ್ರಧಾನ ನಾಮಕಳಾದ ಗಾಯತ್ರಿ ಶ್ರದ್ಧಾ ಎಂಬ ಹೆಸರಿನ ಭಾರತಿ ಇವರಿಬ್ಬರೂ ಕೂಡ ಪ್ರದ್ಯುಮ್ನಿಂದ ಕೃತಿಯಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇದೇ ಶ್ರೀಮದಾಚಾರ್ಯರು ಪ್ರದ್ಯುಮ್ನತಶ್ಚಾಚ ಕೃತ ಸ್ತ್ರೀಯೌ ದ್ವೇ ಪ್ರಜಜ್ಞತುರ್ ಯಮಳೆ ತತ್ರ ಪೂರ್ವ ಪ್ರಧಾನ ಸಂಜ್ಞಾ ಪ್ರಕೃತಿರ್ಜನಿತ್ರೀ ಶ್ರದ್ಧಾಭಿಧ ಅಂತ ಮುಂದೆ ಹೇಳಿದ್ದಾರೆ ಹೀಗೆ ಹೇಳಿದ್ದರಿಂದ ಇಲ್ಲಿರುವ ಪುರುಷಾತ್ಮಕಃ ಎಂಬ ಭಾಗವತ ತಾತ್ಪರ್ಯದ ಶಬ್ದಕ್ಕೆ ಪುರುಷ ಶಬ್ದವಾಚ್ಯನಾದ ವಾಸುದೇವರೂಪಿಯಾದಂತಹ ಭಗವಂತನಿಂದ ಅಭಿನ್ನನಾದ ಪ್ರದ್ಯುಮ್ನ ಕೃತಿ ಎಂಬ ತನ್ನ ಹೆಂಡತಿಯಲ್ಲಿ ಪ್ರಧಾನ ಎಂಬ ಹೆಸರಿನ ಸರಸ್ವತೀ ದೇವಿಯನ್ನು ಹುಟ್ಟಿಸಿದ ಹಾಗಾದರೆ ಇನ್ನೊಮ್ಮೆ ನೆನಪು ಮಾಡಿಕೊಳ್ಳಿ ನಾರಾಯಣ ಮೊದಲು ನಾರಾಯಣನಿಂದ ವಾಸುದೇವ ಪ್ರಾದುರ್ಭೂತನಾದ ವಾಸುದೇವ ಎಂಬ ಹೆಸರಿನ ಭಗವಂತ ಮಾಯಾ ಎಂಬ ಹೆಸರಿನ ಲಕ್ಷ್ಮೀದೇವಿಯಲ್ಲಿ ಪುರುಷ ಎಂಬ ಹೆಸರಿನ ಬ್ರಹ್ಮದೇವರನ್ನು ಹುಟ್ಟಿಸಿದ ಅವನಿಗೂ ಪುರುಷ ಅಂಥ ಹೆಸರು ಪುರುಷ ಎಂಬ ಹೆಸರಿನ ಬ್ರಹ್ಮದೇವರನ್ನು ಹುಟ್ಟಿಸಿದ ಆಮೇಲೆ ಪ್ರದ್ಯುಮ್ನ ರೂಪಿಯಾದ ಭಗವಾ ಪರಮಾತ್ಮ ಕೃತಿ ಎಂಬ ಹೆಸರಿನ ತನ್ನ ಹೆಂಡತಿಯಲ್ಲಿ ಪ್ರಧಾನ ಎಂಬ ಹೆಸರಿನ ಗಾಯತ್ರಿ ದೇವಿಯನ್ನ ಬ್ರಹ್ಮದೇವರ ಮಡದಿಯನ್ನು ಹುಟ್ಟಿಸಿದ ಇಷ್ಟಾಯಿತು ಇಷ್ಟಾದ ಮೇಲೆ ಅವರಿಬ್ಬರಲ್ಲಿ ಸಂಯೋಗವಾಗತ್ತೆ ಬ್ರಹ್ಮದೇವರು ಪುರುಷ ಎಂಬ ಹೆಸರಿನ ಬ್ರಹ್ಮ ಪ್ರಧಾನ ಎಂಬ ಹೆಸರಿನ ಗಾಯತ್ರಿ ವಾಸುದೇವನ ಮಗ ಪುರುಷ ಪ್ರದ್ಯುಮ್ನ ಮಗಳಾದ ಪ್ರಧಾನ ನಾಮಕಳಾದ ಗಾಯತ್ರಿ ಇವರಿಬ್ಬರ ಸಂಯೋಗವಾಗತ್ತೆ ಅಲ್ಲಿ ಬ್ರಹ್ಮದೇವರೇ ತಾವು ಮತ್ತೊಂದು ರೂಪದಿಂದ ಹುಟ್ಟುತ್ತಾರೆ ತಮ್ಮಲ್ಲಿ ತಾವೇ ಒಂದು ರೂಪದಿಂದ ಜನಿಸಿ ಬರ್ತಾರೆ ಮಹತ್ತತ್ವಾಭಿಮಾನಿಗಳಾದ ಮಹತ್ತತ್ವ ನಾಮಕರಾದಂತಹ ಬ್ರಹ್ಮದೇವರು ಅಲ್ಲಿ ಜನಿಸಿ ಬರ್ತಾರೆ ಅದನ್ನು ಹೇಳುತ್ತಾರೆ ಮುಂದೆ ಆಚಾರ್ಯರು ಚತುರ್ಮುಖಸ್ಥ ಪುರುಷ ಮಹತ್ತತ್ವಾಭಿಧಂ ಪುನಃ ಪ್ರಧಾನ ನಾಮನ್ಯಾಂ ಸಸರ್ಜ ಆತ್ಮಾನಮೇವತು ಪ್ರಧಾನ ನಾಮಕಳಾದ ಗಾಯತ್ರಿಯಲ್ಲಿ ಪುರುಷನಾಮಕರಾದ ಬ್ರಹ್ಮದೇವರು ಮಹತ್ತತ್ವಾಭಿಮಾನಿಗಳಾದ ಮಹತ್ತತ್ವನಾಮಕರಾದ ತಮ್ಮದೇ ಒಂದು ರೂಪವನ್ನು ಅವರು ಹುಟ್ಟಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಶ್ರದ್ಧಾಭಿಧಾಂಚ ಗಾಯತ್ರಿ ಶ್ರದ್ಧಾನಾಮಕಳಾದ ಗಾಯತ್ರಿಯನ್ನೂ ಇಲ್ಲಿ ಮತ್ತೆ ಹುಟ್ಟಿಸ್ತಾರೆ ಅಂದರೆ ನೋಡಿ ಬ್ರಹ್ಮದೇವರಲ್ಲಿ ಬ್ರಹ್ಮದೇವರಿಂದ ಪ್ರಧಾನ ನಾಮಕಳಾದ ಗಾಯತ್ರಿಯಲ್ಲಿ ಬ್ರಹ್ಮದೇವರು ಗಾಯತ್ರಿ ಮತ್ತೊಮ್ಮೆ ತಾವೇ ಹುಟ್ಟುತ್ತಾರೆ ತಮ್ಮಿಬ್ ಅವರಿಬ್ಬರಿಂದ ಅವರಿಬ್ಬರೇ ಮತ್ತೆ ಹುಟ್ಟಿ ಬರ್ತಾರೆ ಹುಟ್ಟಿ ಮತ್ತೆ ಅವರಿಬ್ಬರಲ್ಲಿ ಸಂಯೋಗ ಆಗ್ತದೆ ಆಗ ಶೇಷದೇವರು ಹುಟ್ಟುತ್ತಾರೆ ತಾಭ್ಯಾಂ ಶೇಷ ಅನ್ವ ಜಾಯತ್ ಅಲ್ಲಿ ಶೇಷದೇವರು ಹುಟ್ಟುತ್ತಾರೆ ಅಂತ ಇತಿ ಸೃಷ್ಟಿವಿಕ್ಷೇಪೆ ಸೃಷ್ಟಿವಿಕ್ಷೇಪ ಎಂಬ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರೆ ಒಂದು ತಾತ್ಪರ್ಯ ನಿರ್ಣಯದ ವಿರೋಧವನ್ನು ಮೇಲೆ ಪರಿಹಾರ ಮಾಡಿದರು ಗಾಯತ್ರಿ ವಾಸುದೇವನಂಬ ಪರಮಾತ್ಮನಿಂದ ಹುಟ್ಟಿದ್ದಲ್ಲ ಪುರುಷಾತ್ಮಕನಾದ ಪರಮಾತ್ಮನಿಂದ ಹುಟ್ಟಿದ್ದು ಅಂದರೆ ವಾಸುದೇವನಿಂದ ಪುರುಷನಾಮಕ ವಾಸುದೇವನಿಂದ ಅಭಿನ್ನನಾದ ಪ್ರಜುಮ್ನಿಂದ ಹುಟ್ಟಿದ್ದು ಅಂತ ಅಲ್ಲಿ ಸರಿ ಹೋಯಿತು ಆದರೆ ಇಲ್ಲಿ ಮತ್ತೊಂದು ವಿರೋಧ ಬಂತು ಏನು ಅಂದರೆ ಈ ಶೇಷದೇವರ ಹಾಗೂ ಗರುಡದೇವರ ಉತ್ಪತ್ತಿಯನ್ನು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದು ಸ್ವಲ್ಪ ಬೇರೆ ಆಯಿತು ಅಲ್ಲಿ ಹೇಳಿದ್ದು ಹೇಗೆ ಅಂದರೆ ಸಂಕರ್ಷಣ ಒಬ್ಬ ಇದ್ದಾನೆ ಜಯ ಎಂಬ ಹೆಸರಿನ ಲಕ್ಷ್ಮೀ ದೇವಿಯಲ್ಲಿ ಸಂಕರ್ಷಣ ರೂಪಿಯಾದ ಭಗವಂತ ಸೂತ್ರನಾಮಕರಾದ ವಾಯುದೇವರನ್ನು ಹುಟ್ಟಿಸ್ತಾನೆ ಪ್ರದ್ಯುಮ್ನಿಂದ ಕೃತಿಯಲ್ಲಿ ಶ್ರದ್ಧಾ ಎಂಬ ಹೆಸರಿನ ಭಾರತೀ ದೇವಿ ಹುಟ್ಟಿರ್ತಾಳೆ ಆ ಶ್ರದ್ಧೆ ಮತ್ತು ಸೂತ್ರನಾಮಕ ವಾಯುದೇವರು ಸಂಕರ್ಷಣನ ಮಗನಾದ ಸೂತ್ರನಾಮಕ ವಾಯುದೇವರಿಂದ ಪ್ರದ್ಯುಮ್ನ ಮಗಳಾದ ಶ್ರದ್ಧಾ ಎಂಬ ಹೆಸರಿನ ಭಾರತಿಯಲ್ಲಿ ಗರುಡದೇವರು ಹುಟ್ಟುತ್ತಾರೆ ಗರುಡದೇವರು ಹುಟ್ಟೋದು ಶ್ರದ್ಧೆಯಲ್ಲಿ ಶೇಷ ಅಲ್ವೇ ಅಲ್ಲ ಗರುಡ ಅದು ಸೂತ್ರನಾಮಕ ವಾಯುದೇವರಿಂದ ಸಂಕರ್ಷಣ ಪರಮಾತ್ಮನ ಮಗನಾದ ಸೂತ್ರನಾಮಕ ವಾಯುದೇವರಿಂದ ಪ್ರದ್ಯುಮ್ನ ಮಗಳಾದ ಶ್ರದ್ಧೆಯಲ್ಲಿ ಶೇ ಗರುಡದೇವರು ಹುಟ್ಟುತ್ತಾರೆ ಶೇಷದೇವರು ಹುಟ್ಟುವುದಲ್ಲಿ ಅಂದರೆ ಅದೇ ಪ್ರದ್ಯುಮ್ನ ಇನ್ನೊಬ್ಬ ಮಗಳಾದ ಗಾಯತ್ರಿಯಲ್ಲಿ ಪ್ರಧಾನ ಎಂಬ ಹೆಸರಿನ ಗಾಯತ್ರಿಯಲ್ಲಿ ಪುರುಷನಾಮಕ ಬ್ರಹ್ಮದೇವರೇನಿದ್ದಾರೆ ವಾಸುದೇವನ ಮಗನಾದ ಪುರುಷ ಬ್ರಹ್ಮ ಪ್ರದ್ಯುಮ್ನ ಮಗಳಾದ ಗಾಯತ್ರಿಯಲ್ಲಿ ಪ್ರಧಾನ ಎಂಬ ಹೆಸರಿನ ಗಾಯತ್ರಿಯಲ್ಲಿ ಶೇಷದೇವರನ್ನು ಹುಟ್ಟಿಸ್ತಾರೆ ಅಂತ ಇದೆ ಈಗ ಹೇಳಿದ್ದೇನಾಯಿತು ಸ್ವಲ್ಪ ಮುಂದೆ ಬಂತು ಪುರುಷನಾಮ ವಾಸುದೇವನ ಮಗನಾದ ಪುರುಷನಿಂದ ಪ್ರದ್ಯುಮ್ನ ಮಗಳಾದ ಪ್ರಧಾನ ಎಂಬ ಹೆಸರಿನ ಗಾಯತ್ರಿಯಲ್ಲಿ ಶೇಷದೇವರು ಹುಟ್ಟಿದ್ದನ್ನು ಹೇಳಲಿಲ್ಲ ಭಾಗವತ ತಾತ್ಪರ್ಯದಲ್ಲಿ ಕಿಂತು ಆ ಪ್ರಧಾನ ಗಾಯತ್ರಿಯಲ್ಲಿ ಪುರುಷನಾಮಕ ವಾಸುದೇವನಿಂದ ಹುಟ್ಟಿದ ಇಬ್ಬರು ಬ್ರಹ್ಮಗಾಯತ್ರಿಯರು ಮಹತ್ತತ್ವ ನಾಮಕರಾದ ಬ್ರಹ್ಮದೇವರು ಅದರಂತೆ ಶ್ರದ್ಧಾ ಎಂಬ ಹೆಸರಿನ ಗಾಯತ್ರಿ ಇವರಿಬ್ಬರಲ್ಲಿ ಶೇಷ ಹುಟ್ಟಿದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೂತ್ರನಾಮಕ ವಾಯುದೇವರು ಹಾಗೂ ಶ್ರದ್ಧಾ ಎಂಬ ಹೆಸರಿನ ಭಾರತೀಯಲ್ಲಿ ಗರುಡ ಹುಟ್ಟಿದ್ದನ್ನು ಹೇಳಿದರು ಆದರೆ ಇಲ್ಲಿ ಶ್ರದ್ಧೆಯೂ ಬೇರೆಯಾದ್ಲು ಭಾರತೀಯಲ್ಲ ಗಾಯತ್ರಿ ಆ ಶ್ರ ಗಾಯತ್ರಿಯೂ ಕೂಡ ಸಂಕರ್ಷಣನ ಪ್ರಜುಮ್ನ ಮಗಳಲ್ಲ ಬ್ರಹ್ಮದೇವರ ಮಗಳೇ ಅರ್ಥವಾಯ್ತಲ್ಲ ಪ್ರದ್ಯುಮ್ನಾಮಕನಾದಂತಹ ಪರಮಾತ್ಮನಲ್ಲಿ ಹುಟ್ಟಿದಂತಹ ಪ್ರಧಾನ ಎಂಬ ಹೆಸರಿನ ಗಾಯತ್ರಿಯಲ್ಲಿ ವಾಸುದೇವನ ಮಗನಾದ ಪುರುಷನಾಮಕ ಬ್ರಹ್ಮದೇವರಿಂದ ಶೇಷದೇವರು ಹುಟ್ಟಿದರು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದೆ ಇಲ್ಲಿ ಅದೇ ಇಬ್ಬರಿಂದ ವಾಸುದೇವನ ಮಗನಾದ ಪುರುಷ ಪ್ರದ್ಯುಮ್ನ ಮಗಳಾದ ಗಾಯತ್ರಿ ಇವರಿಬ್ಬರಲ್ಲಿ ಹುಟ್ಟಿದ ಮತ್ತು ಮಹತ್ತತ್ವ ಬ್ರಹ್ಮ ಹಾಗೂ ಶ್ರದ್ಧಾಭಿದಳಾದ ಗಾಯತ್ರಿ ಇವರಿಬ್ಬರಿಂದ ಶೇಷ ಹುಟ್ಟಿದ ಅಂತ ಹೇಳಿದರು ಹಾಗಾದರೆ ಆ ವಾಸುದೇವನ ಮಗನಾದ ಪುರುಷನ ಮಗ ಶೇಷ ತಾತ್ಪರ್ಯ ನಿರ್ಣಯದ ಪ್ರಕಾರ ಭಾಗವತ ತಾತ್ಪರ್ಯದ ಪ್ರಕಾರ ವಾಸುದೇವನ ಮಗನಾದ ಪುರುಷನ ಮಮ್ಮಗ ಶೇಷ ಆದ ಹೇಗೆ ಅಂತ ಅದಕ್ಕೆ ಶ್ರೀನಿವಾಸ ತೀರ್ಥರ ಅಭಿಪ್ರಾಯ ಆವಾಪೋದ್ವಾಪತ ಶಾಖಾಹ ಅಂತ ಹೇಳಿದ ಹಾಗೆ ದೇವತೆಗಳು ಅನೇಕ ಬಾರಿ ಹುಟ್ಟಿದ್ದುಂಟು ಉದಾಹರಣೆಗೆ ಈ ಶೇಷದೇವರು ಇಷ್ಟು ಹೇಳಿದರೆ ಮುಗಿತಾ ಇನ್ನೂ ಅನೇಕ ಬಾರಿ ಹುಟ್ಟಿದ್ದಾರೆ ಶೇಷದೇವರು ಹಾಗಾದರೆ ಶೇಷದೇವರು ಅನೇಕ ಬಾರಿ ಹುಟ್ಟಿದಂತೆ ಕಶಪಾದಿಗಳಿಂದಲೂ ಹುಟ್ಟಿದ ಹಾಗೆ ಇಲ್ಲಿಯೂ ಕೂಡ ಇದು ಎರಡು ಉತ್ಪತ್ತಿಗಳು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ರೀತಿಯಲ್ಲಿ ವಾಸುದೇವನ ಮಕ್ಕಳಾಗಿಯೂ ಶೇಷದೇವರು ಹುಟ್ಟಿದ್ದು ನಿಜ ವಾಸುದೇವನ ಮಗನಾಗಿ ಹುಟ್ಟಿದ ಮಹತ್ತತ್ವನಾಮಕ ಬ್ರಹ್ಮದೇವರ ಮಗನಾಗಿ ಹುಟ್ಟಿದ್ದೂ ನಿಜ ಎರಡು ಬಾರಿ ಅವರ ಅವತಾರವಾಗಿದೆ ಅಂದರೆ ಅವರ ಉತ್ಪತ್ತಿಯಾಗಿದೆ ಅಂತ ಹೇಳುವುದರಲ್ಲಿ ಅನೋಚಿತಿ ಏನಿಲ್ಲ ಆವಾಪೋದ್ವಾಪತ ಶಾಖಾ ಯಥಾಹು ಪರಂಪದ ನ್ಯಾಯೇನ ಏತತ್ಸೃಷ್ಟೇ ತಾತ್ಪರ್ಯ ನಿರ್ಣಯ ಅನುಕ್ತೆ ನನುಕ್ತಿರ್ದೋಷ ಆದ್ದರಿಂದ ಇಲ್ಲಿ ಹೇಳಿದ ರೀತಿಯ ಉತ್ಪತ್ತಿ ಕ್ರಮವೂ ಇದೆ ಅಲ್ಲಿ ಹೇಳಿದ ರೀತಿಯ ಉತ್ಪತ್ತಿ ಕ್ರಮವೂ ಇದೆ ಎಂಬುದಾಗಿ ಅಭಿಪ್ರಾಯವನ್ನು ಶ್ರೀನಿವಾಸ ತೀರ್ಥರು ಹಾಗಾದರೆ ಶ್ಲೋಕದ ಅರ್ಥವೇನಾಯಿತು ಅಂತ ಶ್ರೀಮದ್ಭಾಗವತದ ಕಡೆಗೆ ಗಮನ ಕೊಟ್ಟಾಗ ೃತ್ಯ ಪುಮನ್ಸ್ವೀರ್ಯಮೋಘವೀರ್ಯ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ ಇವರೆಲ್ಲ ತ್ವತ್ತ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾ ಇರೋದು ಬ್ರಹ್ಮಾದಿ ದೇವತೆಗಳು ನೀನು ಅಂದರೆ ನಿನ್ನಿಂದ ಅತ್ಯಂತ ಅಭಿನ್ನನಾದ ಮೂಲರೂಪಿಯಾದ ನಾರಾಯಣ ತ್ವತ್ತ ನಿನ್ನಿಂದ ಅಭಿನ್ನನಾದಂತಹ ಮೂಲರೂಪಿಯಾದ ನಾರಾಯಣನಿಂದ ಪುಮಾನ್ ಪುರುಷನಾಮಕನಾಗಿ ವಾಸುದೇವಕನ ವಾಸುದೇವನಾಮಕನಾಗಿ ನೀನೇ ಪ್ರಾದುರ್ಭೂತನಾದೀ ಅಂತ ಇಟ್ಟುಕೊಳ್ಬೇಕು ತ್ವತ್ತ ಪ್ರಾದುರ್ಭೂತ ನಿನ್ನಿಂದ ಅಭಿನ್ನನಾದ ಮೂಲರೂಪಿಯಾದ ನಾರಾಯಣನಿಂದ ಪ್ರಾದುರ್ಭೂತನಾದ ಪುಮಾನ್ ಪುರುಷನಾಮಕನಾದ ವಾಸುದೇವ ಪ್ರಧಾನಮಧಿಕೃತ್ಯ ಪ್ರಧಾನ ಪ್ರಕೃತಿ ತತ್ವಕ್ಕೆ ಅಭಿಮಾನಿನಿಯಾದಂತಹ ಮಾಯಾದೇವಿಯಲ್ಲಿ ಸ್ವೀರ್ಯಂಧತ್ತೇ ತನ್ನ ವೀರ್ಯವನ್ನು ಆಧಾನ ಮಾಡ್ತಾನೆ ಪುಮಾನ್ ಪುರುಷನಾಮಕ ವಾಸುದೇವ ತ್ವತ್ತುಮಾನ್ ಮೂಲರೂಪಿನಾರಾಯಣನಿಂದ ಪ್ರಾದುರ್ಭೂತನಾದ ಪುರುಷರೂಪಿಯಾದ ವಾಸುದೇವ ಪ್ರಧಾನಮಧಿತ್ಯ ಪ್ರಕೃತಿ ತತ್ವಾಭಿಮಾನಿನಿಯಾದ ಮಾಯಾದೇವಿಯಲ್ಲಿ ಸ್ವವೀರ್ಯಂಧತ್ತೆ ತನ್ನ ವೀರ್ಯಧಾನವನ್ನು ಮಾಡುತ್ತಾನೆ ಮಾಡಿದರೆ ಏನಾಗತ್ತೆ ಅದೇ ಶಬ್ದಗಳನ್ನು ರಿಪೀಟ್ ಮಾಡಿಕೊಳ್ಳಬೇಕು ಆಗ ಪುಮಾನ್ ಜಾತಃ ಪುರುಷನಾಮಕರಾದ ಬ್ರಹ್ಮದೇವರು ಅಲ್ಲಿ ಹುಟ್ಟಿ ಬರ್ತಾರೆ ಪ್ರಧಾ ಪುರುಷ ಬ್ರಹ್ಮದೇವರು ಹುಟ್ಟಿ ಬರ್ತಾರೆ ಅಂತ ಇಷ್ಟಿಟ್ಟುಕೊಳ್ಬೇಕು ಇಷ್ಟಾದ ಮೇಲೆ ತ್ವತ್ತ ಪ್ರದ್ಯುಮ್ನಾಮಕನಾದಂತಹ ನಿನ್ನಿಂದ ಪ್ರಧಾನಂ ಪ್ರಧಾನ ನಾಮಕಳಾದ ಗಾಯತ್ರಿಯೂ ಜಾತಂ ಅವಳು ಹುಟ್ಟಿದಳು ಅಂತ ಇಟ್ಟುಕೊಳ್ಳಬೇಕು ಅರ್ಥವಾಯ್ತಲ್ಲ ತ್ವತ್ತ ಪ್ರಧಾನಂ ಜಾತಂ ಪ್ರದ್ಯುಮ್ನಾಮಕನಾದ ನಿನ್ನಿಂದಲೇ ಕೃತಿದೇವಿಯಲ್ಲಿ ಅಥವಾ ಅದನ್ನು ಎಷ್ಟು ಆವೃತ್ತಿ ಮಾಡ್ಕೊಳ್ಳಿಕ್ಕೆ ಸಂತೋಷವಿದೆ ಎಷ್ಟು ಮಾಡ್ಕೋಬೋದು ತ್ವತ್ತ ಪ್ರದ್ಯುಮ್ನಾಮಕನಾದ ನಿನ್ನಿಂದ ಪ್ರಧಾನಮಧಿಕೃತ್ಯ ಪ್ರಕೃತ್ಯಭಿಮಾನಿನಿಯಾದ ಕೃತಿದೇವಿಯಲ್ಲಿ ಪ್ರಧಾನಂ ಜಾತಂ ಪ್ರಧಾನ ನಾಮಕಳಾದ ಗಾಯತ್ರಿ ಹುಟ್ಟಿದಳು ಹುಟ್ಟಿದ ಮೇಲೇನಾಯಿತು ಪುಮಾನ್ ಆ ಪುರುಷನಾಮಕರಾಗಿರುವಂತಾ ನಾಮಕರಾಗಿರುವಂತಹ ಪ್ರಧಾನ ಪ್ರಧಾನಮಧಿಕೃತ್ಯ ಪ್ರದ್ಯುಮ್ನ ಮಗಳಾಗಿರುವಂತಾ ಪ್ರಧಾನ ನಾಮಕಳಾದ ಗಾಯತ್ರಿಯಲ್ಲಿ ಮಹಾಂತಂ ಗರ್ಭಮಿವತ್ತೆ ಮಹತ್ತತ್ವಾಭಿಮಾನಿಯಾದ ಮಹಾನ್ ಎಂಬ ಹೆಸರಿನ ತನ್ನನ್ನೇ ತಾನು ಗರ್ಭದಂತೆ ಧಾರಣೆ ಮಾಡಿಸ್ತಾನೆ ಅರ್ಥಾತ್ ತನ್ನ ಮಗನಾಗಿ ತಾನೇ ಹುಟ್ಟುತ್ತಾನೆ ತನ್ನ ಮಗನಾಗಿ ತಾನೇ ಹುಟ್ಟುತ್ತಾನೆ ಅನ್ನುವುದಕ್ಕೆ ಇವ ಶಬ್ದ ಅದು ಭಗವಂತನ ವಿಚಿತ್ರವಾದ ಶಕ್ತಿಯಿಂದ ತಾನೇ ತನ್ನ ಮಗನಾಗಿ ಒಂದು ಅಂಶದಿಂದ ಹುಟ್ಟಿ ಬಂದದ್ದು ಅಂತ ತೋರಿಸುವುದಕ್ಕೆ ಇವ ಅಂತ ಬೇರೆ ಭಿನ್ನನಾದ ವ್ಯಕ್ತಿ ಹುಟ್ಟಿಲ್ಲ ಅಭಿನ್ನನಾದ ವ್ಯಕ್ತಿ ಹುಟ್ಟಿದ್ದಾನೆ ಆದ್ದರಿಂದ ಜನ್ಯಜನಕ ಭಾವದಲ್ಲಿ ಕಿಂಚಿದ ಅಸ್ವಾರಸ್ಯವನ್ನು ಇವ ಎಂಬ ಶಬ್ದದಿಂದ ಸೂಚನೆ ಮಾಡುತ್ತಾರೆ ಅರ್ಥವಾಯಿತಲ್ಲ ಪುಮಾನ್ ಬ್ರಹ್ಮದೇವರು ವಾಸುದೇವನ ಮಗನಾದ ಬ್ರಹ್ಮ ಪ್ರಧಾನಮಧಿಕೃತ್ಯ ಪ್ರದ್ಯುಮ್ನ ಮಗಳಾದ ಗಾಯತ್ರಿಯಲ್ಲಿ ಮಹಾಂತಂ ಗರ್ಭಮಿವಧತ್ತೇ ಮಹಾ ಮಹತ್ತತ್ವಾಭಿಮಾನಿಯಾದ ತಮ್ಮದೇ ಒಂದು ರೂಪವನ್ನು ಗರ್ಭದಂತೆ ಧಾರಣೆ ಮಾಡಿಸ್ತಾರೆ ಅಲ್ಲಿಂದ ತಾವು ಹುಟ್ಟುತ್ತಾರೆ ಎಂದು ತಾತ್ಪರ್ಯ ಅಮೋಘವೀರ್ಯ ಅಮೋಘವೀರ್ಯರಾದವರು ಎಲ್ಲರೂ ಆ ವಾಸುದೇವನೂ ಸರಿ ಈ ಪರಮ ಬ್ರಹ್ಮದೇವರೂ ಸರಿ ಯಥಾಯೋಗ್ಯವಾಗಿ ಇಷ್ಟಾದ ಮೇಲೆ ಅಲ್ಲಿ ಪ್ರಧಾನ ಪ್ರಧಾನಮಧಿತ್ಯ ತ್ವತ್ತ ನಿನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ನಿನ್ನ ಅನುಗ್ರಹದಿಂದಲೇ ಪ್ರಧಾನಮಧಿಕೃತ್ಯ ಅರ್ಥಾತ್ ಶ್ರದ್ಧಾದೇವಿಯಲ್ಲಿ ಶ್ರದ್ಧಾದೇವಿಯಲ್ಲಿ ಪುಮಾನ್ ಪುರುಷನಾಮಕರಾಗಿರುತ್ತೆ ಪುಮಾನ್ ಅಂದರೆ ಇಲ್ಲಿ ಪುರುಷ ನಾಮಕ ಅನ್ನುವುದರೊಳಗೆ ತಾತ್ಪರ್ಯ ಅಲ್ಲ ಮಹತ್ತತ್ವಾಭಿಮಾನಿಗಳಾದ ಬ್ರಹ್ಮದೇವರೆಂಬ ಪುರುಷರು ಮತ್ತೆ ಗರ್ಭಂಧತ್ತೆ ಮತ್ತೆ ಗರ್ಭಾಧಾನ ಮಾಡುತ್ತಾರೆ ಅಲ್ಲಿ ಮಹತ್ತ ಅಂದರೆ ಪುರುಷನಾಮಕ ಬ್ರಹ್ಮದೇವರ ಮಗಳಾದ ಶ್ರದ್ಧೆಯಲ್ಲಿ ಪುರುಷನಾಮಕ ಬ್ರಹ್ಮದೇವರ ಮಗನಾದ ಮಹಾನ್ ಎಂಬ ಹೆಸರಿನ ಬ್ರಹ್ಮದೇವರು ಗರ್ಭಂಧತ್ತೆ ಗರ್ಭವನ್ನು ಆಧಾನ ಮಾಡುತ್ತಾರೆ ಆಗ ಪುಮಾನ್ ಶೇಷಃ ಅನ್ವಜಾಯಿತು ಶೇ ಪುರುಷ ನಾಮಕಾಂತಿ ಅಂತಪರ್ಯ ಅಲ್ಲ ಉಮಾನ್ ಪುರುಷರಿಗೆ ಅಭಿಮಾನಿ ಜೀವಾಭಿಮಾನಿ ಶೇಷ ಜೀವಾಭಿಮಾನಿಗಳಾದಂತಹ ಶೇಷ ದೇವರು ಹುಟ್ಟುತ್ತಾರೆ ಹೀಗೆ ಬ ತಾತ್ಪರ್ಯದಲ್ಲಿ ಹೇಳಿದ ಎಲ್ಲ ವಿಷಯವೂ ಕೂಡ ಆ ಭಾಗವತದ ಒಂದೇ ಒಂದು ಶ್ಲೋಕದಲ್ಲಿ ನಾವು ಸಮನ್ವಯವನ್ನು ಮಾಡಿಕೊಳ್ಳಬಹುದು ತತ್ತ ಹೀಗಿದೆ ಭಾಗವತ ತಾತ್ಪರ್ಯದ ಸಹಾಯವಿಲ್ಲದೆ ನಾವು ಹೇಗೆ ಅರ್ಥ ಮಾಡಿಕೊಳ್ಬಹುದು ವಿಚಾರ ಮಾಡಿ ತ್ವತ್ತ ಪ್ರಧಾನಮಧಿತ್ಯ ಪುಮನ್ ಸ್ವವೀರ್ಯ ದತ್ತೇ ಮಹಾಂತ ಮಿಬರ್ಭಮೋಘವೀರ್ಯ ಇಷ್ಟಾದ ಮೇಲೆ ಸೋಯಂ ತ್ವಯಾನುಗತ ಆತ್ಮನ ಆಂಡಕೋಶಂ ಅಂತಹ ಬ್ರಹ್ಮದೇವರು ನಿನ್ನಿಂದ ಅನುಗತರಾಗಿ ಪ್ರೇರಿತರಾಗಿ ಆವಿಷ್ಟರಾಗಿ ಹೈಮಂ ಆಂಡಕೋಶಂ ಬಹಿರಾವರಣೀರುಪೇತಂ ಸತರ್ಜ ಈ ಎಲ್ಲ ಪೃಥಿವ್ಯಾಧಿ ಆವರಣಗಳಿಂದ ಸಹಿತವಾದ ಹಿರಣ್ಮಯವಾದಂತಹ ಬಂಗಾರದ ಈ ಬ್ರಹ್ಮಾಂಡದ ಕೋಶವನ್ನು ಅವರು ತಮ್ಮಿಂದ ತಾವು ಹುಟ್ಟಿಸಿದರು ಎಂಬುದಾಗಿ ತಿಳಿಸ್ತಾರೆ ಪರಮಾತ್ಮನೇ ಹುಟ್ಟಿಸಿದ ಇವರು ಅದನ್ನು ವಿಶೇಷವಾಗಿ ಬೆಳೆಸಿದರು ಅಂತ ತಾತ್ಪರ್ಯ ಅದು ಪರಮಾತ್ಮನ ಪ್ರೇರಣೆಯಿಂದ ಭಗವಂತನಿಂದ ಅವಿಷ್ಟರಾಗಿ ಸ್ವತಂತ್ರವಾಗಿ ಅಲ್ಲ ತುಶ್ಚ ಜಗತಶ್ಚ ಭವಾನಧೀಶೋ ಯನ್ಮಾಯೋತ್ಥ ಯಾವ ಶಬ್ದದ ಅರ್ಥ ಬೇಕು ಸ್ಪಷ್ಟ ಕೆಲವು ಶಬ್ದಗಳ ಅರ್ಥವಾಗೋದಿಲ್ಲ ಅಂತ ಕೆಲವರು ನಿನ್ನೇನೋ ಅಭಿಪ್ರಾಯಪಟ್ಟರಂತೆ ಯಾವ ಶಬ್ದದ ಅರ್ಥ ಆಗಿಲ್ಲ ಅಂತ ಕೇಳಿದರೆ ಹೇಳಬಹುದು ಇಲ್ಲದೆ ಇದ್ರೆ ಹೇಳಿದ್ದೆ ಹೇಳಿದರೆ ನಿಮಗೂ ಬೇಸರ ಬರಬಹುದು ಇದಾಗಿಲ್ಲ ಅಂತ ಹೇಳಿದರೆ ಅವಶ್ಯವಾಗಿ ಹೇಳಬೋ ತತ್ತಸ್ಥುಷ್ಚ ಜಗತಶ್ಶ್ಚವಾನಧೀಶ ಯನ್ಮಯೋತ್ಥಗುಣವಿಕ್ರಿಯೋಪನೀತಾನ್ ಅರ್ಥಾಂಜುಷನ್ನ ಹೃಷೀಕಪತೇನ ಲಿಪ್ತೋ ಯೇ ಸ್ವತಃ ಪರಿಹೃತಾನಿ ಬಿಭ್ಯತಿ ಭಾದ್ರಪದ ಮಾಸಕ್ಕೆ ಹೃಷಿಕೇಶ ಪುರುಷೋತ್ತಮ ಅಧಿಕ ಮಾಸಕ್ಕೆ ವಿಶೇಷ ಹೃಷಿಕೇಶನ ಮಹಿಮೆಯನ್ನು ತಿಳಿಸ್ತಾರೆ ತತ್ ಮೊನ್ನೆ ಪುರುಷೋತ್ತಮನ ಮಹಿಮೆಯು ಬಂತು ತತ್ ತಸ್ಥುತ ಜಗಶ ಜಗತಶ್ಚವಾನ್ ಅಧೀಶ ತಸ್ಥುಷ ಸ್ಥಿರವಾದ ಪದಾರ್ಥಗಳು ಜಗತ ಜಂಗಮವಾದ ಪದಾರ್ಥಗಳು ಸ್ಥಿರವಾದಂತಹ ಪರ್ವತ ವೃಕ್ಷಗಳು ಇವುಗಳಿಗೂ ನಿಯಾಮಕನಾದವನು ಜಂಗಮವಾದಂತಹ ಎಲ್ಲ ಮಾನವರು ಪ್ರಾಣಿಗಳು ಪಶುಗಳು ಪಕ್ಷಿಗಳು ದೇವತೆಗಳು ಯಕ್ಷರು ಕಿನ್ನರರು ಎಲ್ಲರಿಗೂ ನೀನೇ ನಿಯಾಮಕನಾದವನು ಎನ್ಮಾಯೋತ್ಥ ಗುಣವಿಕ್ರಿಯೆಯ ಉಪೇತಾನ್ ಅರ್ಥಾನ್ ಜುಷನ್ನಪಿ ಹೃಷಿಕ ಪತೆ ಯಾಕೆ ನೀನು ಎಲ್ಲಕ್ಕೂ ನಿಯಾಮಕ ಅಂದರೆ ಮಾಯೆಯ ಉತ್ಥ ಗುಣವಿಕ್ರಿಯೆಯ ಉಪನೀತಾನ್ ನಿನ್ನದೇ ಆದ ಇಚ್ಛೆಗೆ ಅಧೀನಳಾದ ಪ್ರಕೃತಿ ಅವಳಿಂದ ನಿರ್ಮಿತವಾದಂತಹ ಸತ್ವರಜಸ್ತಮೋ ಗುಣಗಳು ಅವುಗಳ ವಿಕಾರದಿಂದ ಆದಂತಹ ನಾನಾ ವಸ್ತುಗಳು ಜಗತ್ತಿನಲ್ಲಿರುವ ಭೋಗ್ಯವಾದ ವಸ್ತುಗಳು ಈ ವಸ್ತುಗಳನ್ನು ಉಪಭೋಗ ಮಾಡ್ತಾ ಮಾಡ್ತಾ ಎಲ್ಲರೂ ಆ ಬಂಧನದಲ್ಲಿ ಸಿಲುಕಿ ಮುಳುಗಿ ಹೋಗಿಬಿಡ್ತಾರೆ ಮೇಲೆ ಹೇಳಲಿಕ್ಕೆ ಬರೋದಿಲ್ಲ ಅಷ್ಟು ಆಕರ್ಷಕವಾಗಿದೆ ಈ ಸಂಸಾರಿಕ ವಸ್ತುಗಳು ಆದರೆ ನೀನು ಮಾತ್ರ ಇದೇ ವಸ್ತುಗಳ ಭೋಗವನ್ನು ಮಾಡ್ತೀಯ ಇದೆಲ್ಲವೂ ನಿನ್ನ ಸುತ್ತಮುತ್ತ ಇದೆ ಈ ಎಲ್ಲ ಜೀವರಾಶಿಗಳಲ್ಲಿ ಅಂತರ್ಯಾಮಿಯಾಗಿದ್ದು ಅವರ ಹೃಷಿಕಗಳಿಗೆ ಇಂದ್ರಿಯಗಳಿಗೆ ಪತಿಯಾಗಿ ವಿಶ್ವನಾಮಕನಾಗಿ ಜಾಗ್ರತಾವಸ್ಥೆಯಲ್ಲಿ ಎಲ್ಲ ಬಾಹ್ಯ ಜ್ಞಾನೇಂದ್ರಿಯಗಳಲ್ಲಿ ನಿನ್ನ ಜ್ಞಾನೇಂದ್ರಿಯನ್ನು ಇಟ್ಟು ಅವುಗಳ ಮೂಲಕ ಈ ಜೀವರಿಂದ ಭೋಗ ಮಾಡಿ ಮಾಡಿಸುವವನೀನೇ ಆದರೆ ನಿನಗೆ ಮಾತ್ರ ಇದರ ಲೇಪವಾಗೋದೇ ಇಲ್ಲ ಇದರ ಬಂಧವೇ ಇಲ್ಲ ಇದರೊಳಗೆ ಆಸಕ್ತಿಯೇ ಇಲ್ಲ ಕಿಂಚಿತ್ತೂ ಆಸಕ್ತಿ ಇಲ್ಲ ನಿನಗೆ ಜೀವರಿಗೆ ಭೋಗ ಮಾಡಿಸಬೇಕು ಅನ್ನುವುದಕ್ಕೆ ಭೋಗ ಮಾಡಿಸ್ತೀಯಾ ನೀನು ಮಾಡದೇ ಅವರು ಮಾಡುವಂತಿಲ್ಲ ಅಂತ ನೀನು ಮಾಡಿ ಮಾಡಿಸ್ತೀಯ ಅಷ್ಟೇ ಹೊರತು ನಿನಗೆ ಇದರೊಳಗೆ ಆಸಕ್ತಿ ಇಲ್ಲ ಹೃಷಿಕಪತೆ ಸರ್ವ ಇಂದ್ರಿಯಗಳಿಗೆ ನಿಯಾಮಕನಾದ ಹೃಷಿಕೇಶನೇ ಅರ್ಥಾನ್ ಜುಷನ್ನಪಿ ಎಲ್ಲ ಪದಾರ್ಥಗಳ ಭೋಗವನ್ನು ಜೀವರಿಂದ್ರಿಯದೊಳಗಿದ್ದು ಮಾಡಿದರೂ ನ ನಿನಗೆ ಅದರ ಲೇಪ ಇಲ್ಲ ಏನು ರುಚಿ ರುಚಿಯಾದ ಅಡುಗೆಯನ್ನು ತಿಂದರೂ ದೇವರಿಗೆ ಏನು ಹೊಸ ಅಂತ ಅನಿಸೋದಿಲ್ಲ ಅದು ಇದು ಬೇಕೇ ಬೇಕು ಅಂತನಿಸೋದಿಲ್ಲ ಇದ್ದೇ ಇರ್ತದೆ ಅವನಿಗೆ ಸರ್ವಸುಖವೂ ಯಾವಾಗಲೂ ಇದ್ದೇ ಇದೆ ಅಂದಮೇಲೆ ಬೇಕು ಅಂತನಿಸೋದೇನು ಅವನಿಗೆ ಈ ಬಾಹ್ಯ ಪದಾರ್ಥಗಳ ಅಪೇಕ್ಷೆ ಅವನಿಗೆ ಸರ್ವಥಾ ಇಲ್ಲ ಓ ಇದು ಪರವಾಗಿಲ್ಲ ದೇವರು ಲಕ್ಷ್ಮೀಪತಿಯಾಗಿದ್ದಾನೆ ಬಹಳ ದೊಡ್ಡ ವಿಷಯ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಇದೂ ದೊಡ್ಡ ವಿಷಯ ಆದರೆ ಈ ವಿಷಯಗಳ ಭೋಗ ಮಾಡಿದರೂ ವಿಷಯಗಳ ಲೇಪವಾಗೋದಿಲ್ಲ ಅನ್ನೋದು ಇದು ಬ್ರಹ್ಮಜ ಬಂದು ಕೃಷ್ಣನಿಗೆ ಸ್ತೋತ್ರ ಮಾಡುವಂಥ ದೊಡ್ಡ ವಿಷಯಏನಲ್ಲ ಇದು ವಿರಕ್ತರ ಜಗತ್ತಿನೊಳಗೆ ಬೇಕಾದಷ್ಟು ಜನ ಇದ್ದಾರೆ ದೇವರು ಒಬ್ಬ ಅಷ್ಟೇ ಏನು ಅಲ್ವಾ ಅನೇಕ ವಿರಕ್ತ ಶಿಖಾವಣಿಗಳ ಮಧ್ಯದಲ್ಲಿ ದೇವರೊಬ್ಬನೇ ಹೊರತು ದೇವರದೇನು ವೈಶಿಷ್ಟ್ಯ ಅಲ್ಲ ದೇವರಿಗೆ ವೈಶಿಷ್ಟ್ಯ ಇಲ್ಲ ಅಂತ ನಾವು ಅನ್ನೋದಿಲ್ಲ ಬೇರೆ ಇದೆ ಇದಲ್ ಅಂತಂದರೆ ಅದಕ್ಕೆ ಭಾಗವತನಿಗೆ ಉತ್ತರ ಕೊಡ್ತದೆ ಏನ್ಯೇ ಸ್ವತಃ ಪರಿಹತಾನ್ ಅಪಿ ಯಾರು ಅನ್ಯ ಅಂದರೆ ಅರ್ಥ ಗೊತ್ತಾಗಲಿಲ್ಲ ಅದಕ್ಕೆ ಆಚಾರ್ಯರು ಬರೆದ್ರು ಏನ್ನೇ ಜ್ಞಾನಿನಃ ಸ್ವತಃ ಪರಿಹತಾನ್ ವಿಷಯಾನ್ ಬಿಭ್ಯತಿ ಇನ್ನುಳಿದ ಜ್ಞಾನಿಗಳಿದ್ದಾರಲ್ಲ ಅವರು ವಿಷಯಗಳನ್ನು ಬಿಡ್ತಾರೆ ಇಲ್ಲ ಅಂತಲ್ಲ ಆದರೆ ಸ್ವತಂತ್ರವಾಗಿ ಅಲ್ಲ ಸ್ವತಃ ಪರಿಹೃತಾನ್ ಸ್ವತಂತ್ರನಾದ ಸ್ವ ಎಂಬ ಹೆಸರಿನ ಭಗವಂತನ ಅನುಗ್ರಹದಿಂದ ವಿಷಯಗಳನ್ನು ಬಿಡ್ತಾರೆ ತಮ್ಮ ಸ್ವಾತಂತ್ರ್ಯದಿಂದ ಬಿಡೋದಿಲ್ಲ ಬಿಡೋದು ಕೂಡ ಹೋಗಲಿ ಬಿಟ್ಟ ಮೇಲೂ ಕೂಡ ಆಯ್ತು ವಿಷಯಗಳನ್ನು ಬಿಟ್ಟು ಬಿಟ್ಟಿದ್ದೇ ನಾವು ವಿರಕ್ತರಾಗಿದ್ದೇವೆ ಅಂತ ನಿಶ್ಚಿಂತೆಯಿಂದ ಮಲಗೋದಿಲ್ಲ ಯಾವಾಗಲೂ ಜಾಗರೂಕರಾಗಿರ್ತಾರೆ ಎಲ್ಲಿ ಮತ್ತೆ ವಿಷಯಗಳ ಕಡೆಗೆ ಮನಸ್ಸು ಹೋಗ್ತದೋ ಏನು ಗತಿಯೋ ನಾವು ಮತ್ತೆ ವಿಷಯಾಸಕ್ತರಾಗಿ ಸಂಸಾರಿಗಳಾಗಿ ಒದ್ದಾಡಬಾರದು ವಿರಕ್ತರಾಗಿರಬೇಕು ಮೋಕ್ಷ ಸಾಧನೆಯನ್ನು ಮಾಡಬೇಕು ನಮಗೆ ವಿಘ್ನ ಬರಬಾರದು ಅಂತ ಕಾಳಜಿಯನ್ನು ಮಾಡ್ತಿರ್ತಾರೆ ಯಾವಾಗಲೂ ಹಾಗೆಲ್ಲ ಕಾಳಜಿಗಿಳಜಿ ಮಾಡೋದಿಲ್ಲ ದೇವರು ಎತ್ತಿ ಎಸದು ಬಿಟ್ಟಿದ್ದಾನೆ ಅನಾದಿ ಕಾಲದಿಂದ ಮುಗಿದು ಆ ಕಡೆ ಕಣ್ಣೇ ಹಾಕೋದಿಲ್ಲ ಈ ಉಳಿದ ಜ್ಞಾನಿಗಳದು ಹಾಗಲ್ಲ ಬಿಭ್ಯತಿಸ್ಮ ಹೆದರ್ತಿರ್ತಾರೆ ವಿಷಯಗಳನ್ನು ಬಿಟ್ಟಿವಿ ಮತ್ತೆ ಯಾವಾಗ ಭಗವಂತನ ಅವಕೃಪೆಯಾಯಿತು ಅಂದರೆ ಏನಾಗತ್ತೋ ಗೊತ್ತಿಲ್ಲ ಶುಕಾಚಾರ್ಯರು ಹೇಳಿದ ಮಾತನ್ನು ಕಳೆದ ಬಾರಿ ನೀವು ಕೇಳಿದ್ದೀರಿ ನವರಾತ್ರಿ ಸಂದರ್ಭದೊಳಗೆ ಉಪೇಕ್ಷತೆ ತುಯಸ್ತ ಪರಮಾತ್ಮನಿಗೆ ಹೇಳ್ತಾರೆ ಯಾರು ನಿನ್ನಿಂದ ಉಪೇಕ್ಷಿತರಾಗ್ತಾರೋ ಅವರು ವಿಷಯಗಳಲ್ಲಿ ಮುಳುಗ್ತಾರೋ ಯಾರ ಮೇಲೆ ನಿನ್ನ ಕೃಪಾದೃಷ್ಟಿ ಇರ್ತದೆ ಅವರು ವಿರಕ್ತರಾಗ್ತಾರೆ ಆದ್ದರಿಂದ ಆ ರಂಭೆ ಮೊದಲಾದ ಅಪ್ಸರಸ್ತ್ರೀಯರು ಬಂದು ನಾಟ್ಯ ಆಡುವಾಗ ಶುಕಾಚಾರ್ಯರು ದೇವರಿಗೆ ಮಾಡಿದ ಪ್ರಾರ್ಥನೆ ನೀನು ನನ್ನ ಮೇಲೆ ಉಪೇಕ್ಷೆ ಮಾಡಬೇಡ ನೀನು ನನ್ನ ಮೇಲೆ ಕಣ್ಣು ಬಿಡು ನೀನು ನನ್ನ ಮೇಲೆ ಕಣ್ಣು ಹಾಕಿದರೆ ಕೃಪಾದೃಷ್ಟಿ ಇಟ್ಟರೆ ಸಾವಿರ ಅಪ್ಸರಾಸ್ತ್ರೀಯರು ತಮ್ಮ ಹಾವಭಾವಗಳನ್ನು ತೋರಿಸಿ ಏನು ಶೃಂಗಾರ ಚೇಷ್ಟೆ ಮಾಡಿದರೂ ನಮ್ಮ ಮನಸ್ಸಿಗೆ ವಿಕಾರ ಆಗುವುದಿಲ್ಲ ಆದರೆ ನೀನು ಮಾತ್ರ ಏನಾದರೂ ಮಾಡಿಕೊಳ್ಳಿ ಅವರುಂಟು ನೀನುಂಟು ಅಂತಂದರೆ ಮಾತ್ರ ನಮ್ಮ ಹಣೆ ಬರಹ ಮುಗಿದಾಗೆ ಇದು ಉಳಿದವರ ಪರಿಸ್ಥಿತಿ ದೇವರ ಹಾಗಲ್ಲ ಸ್ವತಂತ್ರವಾಗಿ ವಿಷಯಗಳನ್ನು ಪರಿತ್ಯಾಗ ಮಾಡಿದವ ಆ ಕಡೆಗೆ ತಲೆನೇ ಹಾಕೋದಿಲ್ಲ ಆದ್ದರಿಂದ ದೇವರ ಹೃಷಿಕೇಶತ್ವ ಇನ್ನುಳಿದವರ ಹೃಷಿಕೇಶತ್ವಕ್ಕೂ ಬಹಳ ವ್ಯತ್ಯಾಸ ಇದೆ ಸ್ಮಯಾವಲೋಕಲವದರ್ಶಿತ ಭಾವಹಾರಿ ಭ್ರೂಮಂಡಲ ಪ್ರಹಿತ ಸೌರತ ಮಂತ್ರಶೌಂಡೈ ಪತ್ನಸ್ತು ಷೋಡಶ ಸಹಸ್ರಮನಂಗಾಣೈ ಯಸೇಂದ್ರಿಯ ವಿಮಿತು ಕುಹಕೈರ್ನ ಶೇಕು ಸ್ಮಯ ಎ ಸ್ಮಾಯಃ ಮಂದಹಾಸ ಅದೇ ಭಾರೀ ಮಂದಹಾಸವಾದದ್ದರಿಂದ ಅಧಿಕೇ ಅಧಿಕಂ ಸ್ಮಾಯಃ ಬಹಳ ಮನೋಹಾರಿಯಾದ ಮಂದಹಾಸ ಮಂದಹಾಸದಿಂದ ಕೂಡಿದಂತಾ ಕುಡಿ ನೋಟ ಇವುಗಳಿಂದ ಪ್ರಾದುರ್ಭೂತವಾದಂತಹ ನಾನಾ ಭಾವಗಳು ಶೃಂಗಾರ ಚೇಷ್ಟೆಗಳು ಇವುಗಳಿಂದ ಮನೋಹಾರಿಯಾಗಿರುವಂತಹ ಭ್ರೂಮಂಡಲ ಹುಬ್ಬುಗಳು ಮತ್ತು ನಾನಾ ಇವುಗಳಿಂದ ಯುಕ್ತವಾದ ವಿವಿಧವಾದ ವಚನ ಪ್ರತಿವಚನಾದಿ ರೂಪವಾದ ಭೋಗ ಸಾಧನವಾದ ಏನು ಮಂತ್ರಗಳಿವೆ ಇವುಗಳಿಂದ ಭಾರೀ ತೀಕ್ಷ್ಣವಾದಂತಹ ಕಾಮಬಾಣಗಳು ಅಂತಹ ಕಾಮಬಾಣಗಳನ್ನೆಲ್ಲ ಪ್ರಯೋಗ ಮಾಡಿ ಒಬ್ಬರು ಕಾಮಬಾಣದ ಪ್ರಯೋಗ ಮಾಡಿದರೇನೇ ಮನುಷ್ಯನ ಇಂದ್ರಿಯಗಳಿಗೆ ವಿಕಾರವಾಗಿ ಅವನು ವಿರಕ್ ಿಯನ್ನು ಬಿಟ್ಟು ಆಸಕ್ತನಾಗಿ ಬಿಡ್ತಾನೆ ಅಂಥದ್ದು ಷೋಡಶ ಸಹಸ್ರಂ ಪತ್ನಿಯ ಹದಿನಾರು ಸಾವಿರ ಪತ್ನಿಯರು ಈ ಎಲ್ಲ ತರಹದ ನಾನಾ ವಿಧವಾಗಿರುವಂತಹ ಅಸ್ತ್ರ ಶಸ್ತ್ರಗಳಿಂದ ಕೂಡಿದ ಆ ಅನಂಗ ಬಾಣಗಳ ಪ್ರಯೋಗವನ್ನು ಮಾಡಿ ದೇವರ ಇಂದ್ರಿಯಗಳನ್ನು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡಿದರು ಅಸಮರ್ಥರಾಗಿ ನಿರ್ವಿಣ್ಣರಾಗಿ ಹತಾಶರಾಗಿ ಶರಣಾಗತರಾದರು ಭಗವಂತನ ಇಂದ್ರಿಯಗಳಲ್ಲಿ ವಿಕಾರ ಉಂಟು ಮಾಡುವುದಕ್ಕೆ ಇವರು ಯಾರಿಗೂ ಸಾಧ್ಯವಾಗಲಿಲ್ಲ ಯಾರೋ ಅಂಗಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ ನಾವು ಆ ಕಡೆಗೆ ಗಮನ ಕೊಡಬಾರದು ಅಂತ ಒಬ್ಬ ಸಾಧುವಾದ ವ್ಯಕ್ತಿ ಸುಮ್ಮನೆ ಇರಬಹುದು ಗೃಹಸ್ಥನಾದರು ಯಾಕೆ ಅಂದರೆ ಅವರು ಪರಸ್ತ್ರೀಯರು ನಾವು ಅಂತ ಇಲ್ಲಿ ಹಾಗೂ ಇಲ್ಲ ಇವರೆಲ್ಲ ಪತ್ನಿಯರು ತನ್ನ ಮಡದೆಯರು ಆದ್ದರಿಂದ ಪರಮಾತ್ಮ ಮಡದೆಯರಾಗಿದ್ದರೂ ಯಾವದೇ ನಿಷೇಧವಿಲ್ಲದಿದ್ದರೂ ನಾನಾ ವಿಧವಾದ ಅಂಗಚೇಷ್ಟೆಗಳನ್ನು ಅವರೆಲ್ಲ ಮಾಡಿದರೂ ಅವರ ಕಡೆಗೆ ಯಾವ ಗಮನ ನೀವು ತಪಸ್ಸು ಮಾಡಿರಿ ನಿಮ್ಮ ಉದ್ಧಾರಕ್ಕೆ ಮದುವೆ ಮಾಡ್ಕೊಂಡೀನಿ ನಿಮ್ಮಿಂದ ನನಗೇನಾಗಬೇಕಾಗಿಲ್ಲ ಅಂತ ಹೇಳಿಬಿಟ್ಟ ಮುಗಿದು ಹೋಯ್ತು ನಿಮಗನುಗ್ರಹ ಮಾಡ್ತೇನೆ ನಿಮಗೆ ಸುಖವನ್ನು ಕೊಡ್ತೇನೆ ನಿಮ್ಮ ತಪಸ್ಸಿಗೆ ಫಲ ಕೊಡ್ತೇನೆ ಆದರೆ ನನ್ನ ಮನಸ್ಸಿಗೆ ವಿಕಾರ ಉಂಟು ಮಾಡಬೇಕು ಅನ್ನೋ ಪ್ರಯತ್ನ ಮಾಡಿದರೆ ಮಾತ್ರ ನೀವು ವಿಫಲ ಇದು ಭಗವಂತನ ವೈರಾಗ್ಯ ಏ ಸುಮ್ಮನೆ ಹೇಳ್ತೀರಿ ದೇವರು ದೊಡ್ಡವ ಅನ್ನೋದಕ್ಕೋಸ್ಕರ ಇದೆಲ್ಲ ನೀವು ಮಾತಾಡ್ತೀರಷ್ಟೇ ಹೊರತು ವಿಕಾರ ಆಗಿರಬಹುದು ಆಗಿಲ್ಲ ಅಂತ ನಿಮಗೆ ಹೇಗೆ ಗೊತ್ತು ಹಾಗೆ ಸಾಮಾನ್ಯ ಸ್ತ್ರೀಯರ ವಿಕಾರಕ್ಕೆ ವಶನಾಗಿ ಈ ಎಲ್ಲ ಸ್ತ್ರೀಯರನ್ನು ದೇವರು ಮದುವೆ ಮಾಡಿಕೊಂಡದ್ದೇ ಆದರೆ ಎಲ್ಲರಂತೆ ಅವನು ಸಾಮಾನ್ಯ ಸಂಸಾರಿಯಾಗ್ತಿದ್ದ ಅವನ ಕಥೆ ಕೇಳಿದರೆ ನಮ್ಮ ಪಾಪಗಳ ಪರಿಹಾರವಾಗ್ತದೆ ಅವನ ಪಾದದಿಂದ ಹರಿದು ಬಂದ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳ ಪರಿಹಾರವಾಗ್ತದೆ ಒಬ್ಬ ಆಸಕ್ತನಾದ ದೋಷಿಯಾದ ವ್ಯಕ್ತಿಯಾಗಿದ್ದರೆ ಅವನ ಕಥೆ ಅವನ ಪಾದೋದಕ ಇಡೀ ಜಗತ್ತನ್ನು ಹೇಗೆ ಪವಿತ್ರ ಮಾಡ್ತಾ ಇತ್ತು ಇವತ್ತು ಬ್ರಹ್ಮಾಜ ದೇವತೆಗಳೆಲ್ಲರೂ ಅವನ ಪಾದೋದಕವನ್ನು ತಲೆಯಲ್ಲಿ ಧಾರಣೆ ಮಾಡಿ ಅವನ ಕಥಾಸಕ್ತರಾಗಿ ತಮ್ಮ ಪಾಪಗಳ ಪರಿಹಾರಕ್ಕಾಗಿ ಪ್ರಯತ್ನ ಮಾಡ್ತಾ ಇರುವಾಗ ಅವನಲ್ಲಿ ದೋಷಗಳಿರುವುದಕ್ಕೆ ಸಾಧ್ಯವಿಲ್ಲ ಅಂತ ಮುಂದಿನ ಶ್ಲೋಕ ಯುಕ್ತಿಯನ್ನು ಕೊಡ್ತದೆ ರಾಮ್ರಪರ್ಣಿ ಆಚಾರ್ಯರು ತರ್ಕವನ್ನು ತೋರಿಸ್ತಾರೆ ಯದ್ಯಂ ಭಗವಾನ್ ಲೌಕಿಕವದ್ವಿಶಯಲಂಪಟ ಸ್ಯಾತ್ ತರ್ ತತ್ಕಥಾಖ್ಯ ನದೀಸ್ನ ತತ್ಪಾದಜ ಗಂಗಾಖ್ಯನದಿ ಸ್ನಾನ ಅಶೇಷಾಘಹರಂ ನವತಿ ಚರಂ ತಸ್ಮನ್ ನಾವು ಸ್ತ್ರೀಜಿ ಅದರ ಅರ್ಥ ಈಗ ನಾನು ಕನ್ನಡದಲ್ಲಿ ಹೇಳಿದ್ದು ಶ್ಲೋಕದ ಅರ್ಥ ಬಿಭ್ರತವ ಹೊತ್ತನಿನ್ನ ಅಂತ ಇಷ್ಟೇ ಅಂದರೆ ಶ್ರೀಮದಾಚಾರ್ಯರು ಹೊತ್ತನಿನ್ನ ಅಂದರೆ ಏನು ಹೊತ್ತನಿನ್ ಅದಕ್ಕೆ ಶ್ರೀಮಧಾಚಾರ್ಯರ ತಾತ್ಪರ್ಯ ಸರ್ವಂ ಬಿಭ್ರತಸ್ತವ ಏನು ಹೊತ್ತ ಅಂತ ಹೇಳಲಿಲ್ಲ ಏನು ಒಂದು ಹೊತ್ತಿದ್ದಾನೆ ಅಂತ ಹೆಸರು ಹೇಳೋದು ಹೇಳುವುದಕ್ಕೆ ಹೊತ್ತಿಲ್ಲ ಅಂತ ಹೊತ್ತದ್ದೇನು ಅಂತ ಭಾಗವತ ಹೇಳಿಲ್ಲವೇ ಹೊರತು ಹೊತ್ತದ್ದೇನು ಅಂತಂದರೆ ಎಲ್ಲವನ್ನೂ ಹೊತ್ತಿದ ಒಂದೇ ಹೊತ್ತಿದವರು ಹೇಳ್ಬೋದು ಇವರೇನು ಹೊತ್ತಿದ್ದಾರೆ ಪುಸ್ತಕವನ್ನು ಹೊತ್ತಿದ್ದಾರೆ ಬಟ್ಟೆಯನ್ನು ಹೊತ್ತಿದ್ದಾರೆ ಏನೋ ಒಂದು ಹೇಳಬೋದು ಭಾರವನ್ನು ಹೊತ್ತಿದ್ದಾರೆ ಇಡೀ ಜಗತ್ತನ್ನು ಹೊತ್ತಿದವನನ್ನು ಏನು ಅಂತ ಹೇಳೋದು ಅದಕ್ಕಾಗಿ ಬಿಟ್ಟಿದ್ದಾರೆ ಸರ್ವಂ ಬಿಭ್ರತಸ್ತವ ಸಪ್ತ ಸುಪ್ರಥಮ ಅಂತಿದ್ದುದರಿಂದ ಬಿಭ್ರತ್ತನ್ನುವುದಕ್ಕೆ ಬಿಭ್ರತಃ ಅಂತರ್ಥ ಅಥವಾ ಬಿಭ್ರಚ್ಚಾ ಸೌ ತ್ವಂಚ ಬಿಭ್ರತ್ವಂ ತಸ ಬಿಭ್ರತ್ತವ ಅಂತ ಸಮಾಸವನ್ನಾದರೂ ಮಾಡ್ಕೋಬೋದು ಶ್ರೀಮದಾಚಾರ್ಯರು ಹೇಳಿದ್ದು ಅರ್ಥಕಥನ ಅಂತೂ ಇಟ್ಕೋಬಹುದು ಬಿಭ್ರತ್ತವ ಸಕಲ ಜಗತ್ತನ್ನು ತಲೆಯ ಮೇಲೆ ಧಾರಣೆ ಮಾಡಿದಂತಹ ಜಗತ್ತಿಗೆ ಆಧಾರನಾದಂತಹ ನಿನ್ನ ಮತ್ತೆಂಥವನು ಶುಚಿಶಾದಾಹ ಶುಚಿ ಪರಶುಕ್ಲರಾದಂತಹ ವಾಯುದೇವರು ಎಂದೆಂದಿಗೂ ಭಗವಂತನ ವಿಷಯದಲ್ಲಿ ವಿರೋಧಾದಿಗಳನ್ನು ಮಾಡದೆ ಅನಾದಿ ಶುದ್ಧ ಭಾಗವತ ಧರ್ಮವನ್ನು ಆಚರಣೆ ಮಾಡುವ ವಾಯುದೇವರಿಗೆ ಶುಚಿ ಅಂತಾರೆ ಅಂತಹ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಸಕಲ ಜಗತ್ತಿಗೆ ಧಾರಕನಾದಂತಹ ನೀನು ಅಂತಹ ನಿನ್ನ ಅಮೃತಕಥೋದವಾಹ ಪಾದಾವನೆಜ ಸರಿತಃ ಅಮೃತದಂತೆ ಇರುವಂತಹ ಏನು ಕಥೆಗಳಿವೆ ಆ ಕಥೆಗಳೆಂಬ ನದಿಗಳು ಮತ್ತು ಪಾದಾವನೆ ಸರಿತಃ ಪಾದ ತೊಳೆದ ಗಂಗಾದಿ ನದಿಗಳು ಇತಿಯತೀರ್ಥದ್ವಯಂ ಹೀಗೆ ಎರಡು ತರಹದ ತೀರ್ಥಗಳಿವೆ ನಿನ್ನವು ಒಂದು ನಿನ್ನ ಕಥಾತೀರ್ಥ ಇನ್ನೊಂದು ಜಲತೀರ್ಥ ನಿನ್ನ ಪಾದೋದಕ ಇವುಗಳನ್ನು ಶಮಲಾನಿ ಹಂತುಂ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೋಸ್ಕರವಾಗಿ ಎಲ್ಲ ಜ್ಞಾನಿಗಳು ಸೇವನೆ ಮಾಡ್ತಾರೆ ಎಂತಹ ತೀರ್ಥಗಳಿವು ಆನುಶ್ರವಂ ಅಂಗ್ರಿಜಂ ಆನುಷ್ರ ಅನುಶ್ರವ ವೇದ ಆನುಶ್ರವಂ ವೇದ ಪ್ರತಿಪಾದ್ಯವಾದ ತೀರ್ಥಗಳು ಇಮಮ್ಮೆ ಗಂಗೆ ಯಮನೆ ಇತ್ಯಾದಿ ಅದರಂತೆ ಭಗವಂತನ ಕಥಾತೀರ್ಥಗಳು ಮತ್ತು ಪರಮಾತ್ಮನ ಪಾದೋದಕ ಇವುಗಳೆರಡವೂ ವೇದ ಪ್ರತಿಪಾದ್ಯವಾಗಿವೆ ನಿನ್ನ ಪಾದದಿಂದಲೇ ಉದ್ಭುತವಾಗಿವೆ ನದಿಗಳು ಪಾದದಿಂದ ಬರೆದು ಬಂದಿವೆ ಶಾಸ್ತ್ರಗಳು ಭಗವಂತನ ಸ್ವರೂಪದಿಂದ ಹರಿದು ಬಂದಿದೆ ಅಂಘ್ರಿ ಅಂದರೆ ಆವಾಗ ಸ್ವರೂಪ ಉತ್ತಮಾನಾಮ್ ಸ್ವರೂಪಂತೂ ಪಾದಶಬ್ದ ಭಣ್ಯತೆ ಶಾಸ್ತ್ರಗಳು ನಿನ್ನ ಸ್ವರೂಪದಿಂದ ಪ್ರಾದುರ್ಭೂತವಾಗಿವೆ ಹಯಗ್ರೀವ ವೇದವ್ಯಾಸಾದಿ ರೂಪದಿಂದ ಉಳದೆಲ್ಲ ನದಿಗಳು ನಿನ್ನ ಪಾದಗಳಿಂದ ಹರಿದು ಬಂದಿವೆ ಇಂತಹ ಎರಡೂ ತೀರ್ಥಗಳನ್ನು ಎರಡು ರೀತಿಯಿಂದ ಜ್ಞಾನಿಗಳು ಸೇವನೆ ಮಾಡುತ್ತಾರೆ ಕಥಾತೀರ್ಥವನ್ನು ಕಿವಿಯಿಂದ ಪಾದೋದಕವನ್ನು ಸಮಗ್ರವಾದ ತಮ್ಮ ದೇಹವನ್ನೇ ಅವಗಾಹನ ಮಾಡುವ ಮೂಲಕವಾಗಿ ಸೇವನೆ ಮಾಡುತ್ತಾರೆ ಅದಕ್ಕೆ ಶ್ರುತಿಭಿ ಹಿ ಅಂಗಸಂಗೈಹಿ ಪಾದೋದಕವನ್ನ ಅಂಗಸಂಗಗಳಿಂದ ಕಥಾತೀರ್ಥವನ್ನು ಶ್ರವಣೇಂದ್ರಿಯದಿಂದ ಅವರು ಸೇವನೆ ಮಾಡುತ್ತಾರೆ ಮಾಡ್ತಾ ಇದ್ರ ದೋಷಿಯಾಗಿದ್ರೆ ಮಾಡ್ತಿರಲಿಲ್ಲ ಅರ್ಥವಾಯ್ತಲ್ಲ ಬಿಭ್ರತ್ತವ ಮೃತ ಕಥೋದವ ಸ್ತ್ರೋಕ್ಯ ಪಾದಯಾವನೆ ಜನೇ ಜಸರಿತಃಮಲಾನಿ ಹಂತುಂ ಆನುಶ್ರವಂ ಶ್ರುಘ್ರಿಜಮಂಗ ಸಂಗೈ ತೀರ್ಥದ್ವಯಂ ಶುಚಿಶದಸ್ತುಪಸ್ಪ್ರಸಂತಿ ಅಂದರೆ ಶಾಸ್ತ್ರಶ್ರವಣ ಮಾಡುವಾಗಲೂ ಸರಿ ಗಂಗಾದಿ ತೀರ್ಥ ಸ್ನಾನ ಮಾಡುವಾಗಲೂ ಸರಿ ಪರಶುಕ್ಲತ್ರಯರಲ್ಲಿ ಸೇರಿದ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಭಗವಂತನ ಪಾದೋದಕ ಪರಮಾತ್ಮನಿಂದ ಉಕ್ತವಾದದ್ದು ಈ ಶಾಸ್ತ್ರ ಅಂತ ತಿಳದೇ ಮಾಡಬೇಕು ಅನ್ನುವುದನ್ನು ಸೂಚನೆ ಮಾಡಿದರು ಶುಚಿಸದ ಅಂತ ವಿಶೇಷಣ ಕೊಡೋದರಿಂದ ಈಗ ನೀವು ಭಾಗವತಿ ಕೇಳ್ತಾ ಇದ್ದೀರಿ ಶುಚಿಶತ್ ಶುಚಿ ಸತ್ ವಾಯುದೇವರಲ್ಲಿ ಅಂತರ್ಯಾಮಿಯಾದ ವೇದವ್ಯಾಸದೇವರಿಂದ ರಚಿತವಾದ ಭಾಗವತವನ್ನು ಶ್ರವಣ ಮಾಡ್ತಾ ಸ್ನಾನ ಮಾಡಿ ಬಂದಿದ್ದೀರಿ ಅಥವಾ ಇನ್ನು ಮೇಲೆ ಸ್ನಾನ ಮಾಡ್ತೀರಿ ಮಾಡುವಾಗ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಭಗವಂತನ ಪಾದೋದಕವಾದ ಗಂಗೆ ಇಲ್ಲಿ ಸನ್ನಿಹಿತಳಾಗಿದ್ದಾಳೆ ಎಂದು ತಿಳಿದು ಸ್ನಾನವನ್ನು ಮಾಡುತ್ತೆ ಬಾದರಾಯಣಿರುವಾಚ ಇತ್ಯಷ್ಟೂಯ ವಿಬುಧೈ ಶೇಷಃ ಸತ್ಯಧೃತಿರ್ ಹರಿಂ ಅಭ್ಯಭಾಷತ ಗೋವಿಂದಂ ಪ್ರಣಮ್ಯ ರುದ್ರದೇವರಿಂದ ಸಹಿತರಾದಂತಹ ಸತ್ಯಧೃತಿ ಅಂದರೆ ಬ್ರಹ್ಮದೇವರು ಪರಮಾತ್ಮನಿಗೆ ಕೇಳುತ್ತಾರೆ ಮೊದಲು ಸ್ತೋತ್ರ ಮಾಡಿ ಆಮೇಲೆ ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮೋವಾಚ ಭೂಮಿರ್ಭಾರಾವತಾರಾಯ ಪುರಾವಿಜ್ಞಾಪಿತ ಪ್ರಭೋ ತ್ಮಸ್ಮಿರಶೇಷಾತ್ಮಂ ತಥೈವೋಪಾದಿತ ಭೂಭಾರಹರಣಕ್ಕಾಗಿ ನಾವು ವಿಜ್ಞಾಪನೆ ಮಾಡಿಕೊಂಡ್ವಿ ನೀನು ಅವತಾರ ಮಾಡಿ ಭೂಭಾರಹರಣವನ್ನು ಮಾಡಿ ಆಯಿತು ಅಶೇಷಾತ್ಮನ್ ಸರ್ವಾಂತರಿಯಾಮಿ ಸರ್ವನಿಯಾಮಕನಾದ ನೀನು ಭೂಭಾರಹರಣ ನಿನಗೇನು ದೊಡ್ಡದಲ್ಲ ಅಶೇಷಾತ್ಮನ್ ಅನ್ನೋದಕ್ಕೆ ಸಂದರ್ಭೋಚಿತವಾಗಿ ಅರ್ಥ ಹೇಳಬೇಕಾದರೆ ಆದವಾರಿರ ದೃಷ್ಟಿಕೋನದಲ್ಲಿ ಅಶೇಷಾನ್ ಅತ್ತಿ ಇತಿ ಅಶೇಷಾತ್ಮ ಪ್ರಲಯ ಕಾಲದಲ್ಲಿ ಇಡೀ ಜಗತ್ತನ್ನೇ ಅತ್ತಿ ಸಂಹಾರ ಮಾಡುವ ನಿನಗೆ ಈ ಕೆಲವು ಅಸುರರ ಸಂಹಾರ ಮಾಡುವುದು ಏನು ದೊಡ್ಡ ವಿಷಯ ಅಶೇಷಾತ್ಮನ್ ಎಲ್ಲರನ್ನೂ ಸಂಹಾರ ಮಾಡುವ ನೀನು ಯಥಾ ಕಾಲ ಈ ಎಲ್ಲ ದುರ್ಜನರ ಸಂಹಾರವನ್ನು ಮಾಡಿ ಭೂಭಾರಹರಣ ಮಾಡಿದ್ದೀ ಧರ್ಮಶ್ಚ ಸ್ಥಾಪಿತ ಸತ್ಸು ಸತ್ಯಸಂಧೇಶುವೈತ್ವಯ ಸತ್ಯಪ್ರತಿಜ್ಞರಾಗಿರುವಂತಹ ಸಜ್ಜನರಲ್ಲಿ ಪಾಂಡವರು ಮೊದಲಾದವರುಗಳಲ್ಲಿ ಧರ್ಮದ ಸಂಸ್ಥಾಪನೆಯನ್ನು ಮಾಡಿದಿ ಅವರ ಮೂಲಕ ಇನ್ನಿತರ ಸಜ್ಜನರಲ್ಲಿಯೂ ಧರ್ಮ ಸಂಸ್ಥಾಪನೆಯನ್ನು ಮಾಡಿಸಿದಿ ಕೀರ್ತಿಶ್ಚ ದಿಕ್ಷು ವಿಕ್ಷಿಪ್ತ ಸರ್ವಲೋಕಮ ಆಲಾಪ ಕಾರ್ಯ ಮತ್ತೊಂದಿತ್ತು ಒಂದು ಭೂಭಾರಹರಣ ಅದಾಯಿತು ಇನ್ನೊಂದು ಸ್ಮೃತಿಕೀರ್ತನ ಪ್ರಣತಿಭಿರಿ ವಿಮುಕ್ತೆಯೇ ನಿನ್ನ ಕಥಾಸ್ಮರಣ ಮಾಡಿ ಮೋಕ್ಷವನ್ನು ಪಡೆಯಬೇಕು ಸಜ್ಜನರು ಅನ್ನೋದು ಒಂದು ಉದ್ದೇಶ ಇತ್ತು ಅದೂ ಆಯ್ತು ಬೇಕಾದಷ್ಟು ಲೀಲೆಗಳನ್ನು ತೋರಿಸಿಬಿಟ್ಟು ಒಂದೇ ಎರಡೇ ಹುಟ್ಟಿದಾರಭ್ಯ ಊತನ ಮಾರಣಾದಿಗಳನ್ನು ಆರಂಭ ಮಾಡಿಕೊಂಡು ಕೊನೆಯವರೆಗೆ ಅನೇಕ ಲೀಲೆಗಳನ್ನು ತೋರಿಸಿ ಕಥೆಗಳನ್ನು ಚಿಂತನೆ ಮಾಡುವುದಕ್ಕೆ ವಿಷಯ ವಸ್ತುವನ್ನು ಪ್ರಭೂತವಾಗಿ ಇನ್ನೇನು ಹೇಳಿದೆ ಅವತೀರಿಯ ಯದೋರ್ವಂಶೆ ವಿಭ್ರದ್ರೂಪಂ ಅನುತ್ತಮಂ ಕರ್ಮಾಣ್ಯುಧಾರವೃತ್ತಿ ಹಿತಾನೆ ಜಗತೋಕ್ರಥಾ ಉದಾರ ಅಥವಾ ಉದ್ದಾಮ ವೃತ್ತಾನಿ ಎರಡೂ ಪಾಠ ಇದೆ ಅತ್ಯುತ್ಕೃಷ್ಟವಾದಂತಹ ರೀತಿಯಲ್ಲಿ ಪ್ರವೃತ್ತವಾದ ಅನೇಕ ಕರ್ಮಗಳನ್ನು ಜಗತ್ತಿಗೆ ಹಿತವಾಗುವ ರೀತಿಯಲ್ಲಿ ನೀನು ಮಾಡಿ ಜಗತ್ತಿಗೆ ಬಂದ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿದ್ದೀ ಯಾನೇ ಚರಿತಾನೀಶ ಮನುಷ್ಯಾ ಸಾಧವ ಕಲವು ಷಣ್ವಂತಃ ಕೀರ್ತಯಂತಶ್ಚ ತರಿಷ್ಯಂತ್ಯಂಜಸಾ ಇದನ್ನೇ ನಾರಾಯಣ ಪಂಡಿತಾಚಾರ್ಯರು ಹಾಗೆ ಹೇಳಿದ್ದಾರೆ ಸ್ಮೃತಿ ಕೀರ್ತನ ಪ್ರಣತೆ ಬಿರಿ ವ್ಯಮುಕ್ತೆಯೇ ನೀನು ಮಾಡಿದ್ದು ಯಾಕೆ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೀಗ ಇದೇ ಕಥೆಗಳನ್ನು ಸಾಧುಗಳಾದ ಸಜ್ಜನರು ವಿಶೇಷವಾಗಿ ಕಲಿಯುಗದಲ್ಲಿ ಶ್ರವಣ ಮಾಡಿ ಕೀರ್ತನ ಮಾಡಿ ತಮ್ಮನ್ನು ತಾವು ಉದ್ಧಾರ ಮಾಡಿಕೊಳ್ತಾರೆ ಅದಕ್ಕೋಸ್ಕರನೇ ನೀನು ಅವತಾರ ಮಾಡಿದ್ದು ಆ ಕೆಲಸ ಆಗಿದೆ ಅಂದರೆ ಹಿಂದೆ ಬಂದಿಗೆ ಬಂದ ಮಾತಿಗೂ ಇಲ್ಲಿ ತತ್ಪೂರ್ವ ಯುಗ ಜೈನವ ನಮ್ಮ ಹಿಂದಿನ ಯುಗದಲ್ಲಿ ಹುಟ್ಟಿದ ಅವತಾರದ ಸ್ಮರಣೆಯಿಂದ ನಾವು ವಿಘ್ನ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಅದಕ್ಕಾಗಿ ಕಲಿಯುಗದಲ್ಲಿ ಹುಟ್ಟಿದ ಜನರಿಗೆ ವಿಶೇಷವಾಗಿ ಸ್ಮರಣೆ ಮಾಡಿ ತಮಗೆ ಬಂದ ಎಲ್ಲ ವಿಘ್ನಗಳ ಪರಿಹಾರಕ್ಕಾಗಿ ನೀನೇನು ಅವತಾರದ ಲೀಲೆಗಳನ್ನು ತೋರಿಸಬೇಕಾಗಿತ್ತೋ ಅದನ್ನು ತೋರಿಸಿ ಆಯಿತು ಅದನ್ನು ನಾರಾಯಣ ಪಂಡಿತಾಚಾರ್ಯರು ಸಿದ್ಧಿ ವಿಘ್ನ ಮುಖ ದೋಷ ಭೇಷಂ ಐಚ್ಛದ ಅಚ್ಚಲ ದಯೋದಯಾದಯಂ ರೂಪ್ಯಪೀಠ ಪುರಗಃ ಕದಾಚನ ನಾನಾ ವಿಧವಾದ ವಿಘ್ನಗಳೆಂಬ ರೋಗಗಳಿಗೆ ಔಷಧಿಯಂತೆ ಇದೆ ಆ ಶ್ರೀಕೃಷ್ಣನ ಅವತಾರ ಅದಕ್ಕಾಗಿಯೇ ಶ್ರೀಮದಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆ ಮಾಡಿದರು ಯಾಕೆಂದರೆ ನಮ್ಮ ಪೂರ್ವಯುಗದಲ್ಲಿ ಹುಟ್ಟಿದ ಅವತಾರ ಅದರಿಂದ ನಮ್ಮ ವಿಘ್ನಗಳ ಪರಿಹಾರ ಅಂತ ಆ ಮಾತನ್ನು ಇಲ್ಲಿ ನಾವು ಕಾಣಬಹುದು ಯದ ವಂಶೇ ಅವತೀರ್ಣಸ್ಯ ಪುರುಷೋತ್ತಮ ಶರತ್ ಶತಂ ಯತೀಯಾಯ ಪ್ರಭೋ ಬ್ರಹ್ಮದೇವರು ಕೆಳಗೆ ಬಂದು ಪ್ರಾರ್ಥನೆ ಮಾಡುವ ಹೊತ್ತಿಗೆ ಕೃಷ್ಣನಿಗೆ ಎಷ್ಟು ವರ್ಷ ಆಗಿತ್ತು ಅಂತ ಅವತಾರ ಮಾಡಿ ನೂರ ವರ್ಷಗಳಾಗಿತ್ತು ಅಂತ ಭಾಗವತ ಹೇಳುತ್ತದೆ ಪಂಚವಿಂಶ ಇಪ್ಪತ್ತೈದು ಶರಚ್ಛತ ಅಂದರೆ ನೂರು ನೂರ ಇಪ್ಪತ್ತೈದು ವರ್ಷಗಳಾಗಿತ್ತು ಅಂತ ಅದಾದ ಮೇಲೆ ಮತ್ತೆ ಸ್ವಲ್ಪ ದಿವಸ ಕೃಷ್ಣ ಇದ್ದು ಆಮೇಲೆ ಪರಂಧಾಮಕ್ಕೆ ಹೋಗಿದ್ದಾನೆ ಆದರೆ ನೂರ ವರ್ಷ ಆಗೇ ಇಲ್ಲ ಕೃಷ್ಣ ಇದ್ದದ್ದೇ ನೂರ ವರ್ಷ ಆರು ತಿಂಗಳು ಭೂಮಿಯ ಮೇಲೆ ಈ ವರ್ಷ ಎಲ್ಲಿಂದ ಬಂತು ಅಂತ ಸಮಸ್ಯೆ ಶ್ರೀಮದಾಚಾರ್ಯರು ಎಷ್ಟು ಸುಂದರವಾಗಿ ಬಿಡಿಸ್ತಾರೆ ತಲೆನೇ ಓಡೋದಿಲ್ಲ ಯಾರಿಗೂ ವತ್ಸರಾಣಾಂಶ ಅದಕ್ಕೆ ಶಿವದಾಚಾರ್ಯ ಹೇಳಿದರು ನೂರ ಇಪ್ಪತ್ತೈದು ವರ್ಷ ಅಲ್ಲ ನೂರು ವರ್ಷ ಮೇಲಿಪ್ಪತ್ತೈದು ಏನದು ವರ್ಷ ಅಲ್ಲ ಋತುಗಳು ಇಪ್ಪತ್ತೈದು ಋತುಗಳು ಅಂದರೆ ಎಷ್ಟಾಯಿತು ನಾಲ್ಕು ವರ್ಷ ಎರಡು ತಿಂಗಳು ಅಲ್ವ ಆರು ಋತು ಅಂದರೆ ಒಂದು ವರ್ಷ ಇಪ್ಪತ್ತನಾಲ್ಕು ಋತು ಅಂದರೆ ನಾಲ್ಕು ವರ್ಷ ನಾಲ್ಕು ವರ್ಷ ಮೇಲೆ ಎರಡು ತಿಂಗಳು ಇಪ್ಪತ್ತೈದು ಋತು ಆಗ್ಬೇಕಲ್ಲ 24 ಅಂದರೆ ನಾಲ್ಕು ವರ್ಷ ಮುಂದೆ ಒಂದು ಋತು ಅಂದರೆ ಎರಡು ತಿಂಗಳು ನಾಲ್ಕು ವರ್ಷ ಎರಡು ತಿಂಗಳು ನೂರು ವರ್ ನೂರ ನಾಲ್ಕು ವರ್ಷ ಎರಡು ತಿಂಗಳು ಕಳೆದಿತ್ತು ಬ್ರಹ್ಮದೇವರು ಬಂದು ಪ್ರಾರ್ಥನೆ ಮಾಡಿದರು ಮತ್ತೆ ಕೆಲವು ದಿವಸ ಮುಂದೆ ದೇವರಿದ್ದ ಎಷ್ಟು ದಿವಸ ಇದ್ದ ಎರಡು ವರ್ಷ ನಾಲ್ಕು ತಿಂಗಳು ಇದ್ದ ಒಟ್ಟೆ ಅಷ್ಟಾಯಿತು ವರ್ಷ ಆರು ತಿಂ ನೂರ ವರ್ಷ ಎರಡು ತಿಂಗಳು ನಾಲ್ಕು ವರ್ಷ ಎರಡು ತಿಂಗಳು ಆಮೇಲೆ ಎರಡು ವರ್ಷ ನಾಲ್ಕು ತಿಂಗಳು ಒಟ್ಟು ನೂರ ಆರು ವರ್ಷ ನಾಲ್ಕು ತಿಂಗ್ ಆರು ತಿಂಗಳು ಭಗವಂತ ಭೂಮಿಯ ಮೇಲಿದ್ದ ಅಂತ ಭವಿಷ್ಯತ್ ಪುರಾಣದ ಪ್ರಮಾಣ ಕೊಟ್ಟು ವೇದವ್ಯಾಸ ದೇವರ ಮಾತಿಗೆ ಸುಂದರವಾಗಿ ಆಚಾರ್ಯರು ಅರ್ಥವನ್ನು ಹೇಳ್ತಾರೆ ಮತ್ತಮ್ಮ ಕಲ್ಪನೆಯನ್ನೇನು ಹೇಳೋದಿಲ್ಲ ಅವರು ಕಲ್ಪನೆ ಮಾಡಬೇಕು ಆಗಿಲ್ಲ ಬಿಡಿ ಪ್ರತ್ಯಕ್ಷವಾಗಿ ಕಂಡವರವರು ಸತ್ಯವನ್ನು ಹೇಳಬಹುದು ಆದರೆ ಜನರಿಗೆ ಇವರೇನೋ ಹೇಳಿದ್ದಾರೆ ಅಂತ ಅನಿಸಬಾರದು ಅನ್ನೋದಕ್ಕೋಸ್ಕರ ಪ್ರಮಾಣ ಕೊಡ್ತಾರೆ ಒತ್ಸರಾಂ ಶತಂಚವ ಋತೂನಾಂ ಪಂಚವಿಂಶಕ ಅವರ್ಣಸ ಕೃಷ್ಣಸಾಗಾತ್ ತದಾ ಹರಿಂ ಸ್ವಸ್ಥಾನಗಮನಾಪೇಕ್ಷಿ ಬ್ರಹ್ಮ ತುಷ್ಟಾವಸಾಮರ ಬ್ರಹ್ಮದೇವರು ಸಾಮರಃ ದೇವತೆಗಳಿಂದ ಸಹಿತವಾಗಿ ಸ್ತೋತ್ರ ಮಾಡಿದರು ಸಂವತ್ಸರದ್ವಯಂ ಚೈವ ಪಶ್ಚಾತ್ ಸ್ಥಿತಿ ಜನಾರ್ಧನ ಅಭಿಪೇದೆ ಪರಂ ಸ್ಥಾನಂ ಚಾತುರ್ಮಾಸ್ಯಾಧಿಕಂ ಪುನಃ ಇತಿ ಭವಿಷ್ಯ ಪುರಾಣಿ ಎರಡು ವರ್ಷ ನಾಲ್ಕು ತಿಂಗಳು ಮುಂದೆ ಇದ್ದು ತನ್ನ ಸ್ಥಾನವನ್ನು ತಾನು ಹೊಂದಿದ ಅಂತ ಭವಿಷ್ಯತ್ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಾಥುನಾಥೇಖಿಲಾಧಾರ ದೇವ ಕಾರ್ಯವಶೇಷಿತ ಕುಲಂಚ ವಿಪ್ರಶಾಪೇನ ನಷ್ಟಪ್ರಾಯಮಬೋಧಿತಂ ಇನ್ನೇನಿದೆ ನಿನ್ನ ಅವತಾರ ಕಾರ್ಯ ಮಾಡಬೇಕಾದದ್ದನ್ನೆಲ್ಲ ಮಾಡಿಯಾಯಿತು ಬ್ರಾಹ್ಮಣರ ಶಾಪ ಆಗಿದೆ ಆ ಕಥೆ ಮೊದಲಿಗೆ ಕೇಳಿಬಿಟ್ಟಿದ್ದೀರಿ ಸಾಂಬನನ್ನು ನಿಮಿತ್ತ ಮಾಡಿಕೊಂಡು ಬ್ರಾಹ್ಮಣರ ಪರೀಕ್ಷೆ ಮಾಡಲು ಹೊರಟಾಗ ಅವರು ಶಾಪ ಕೊಟ್ಟು ಈ ಗರ್ಭದಿಂದ ಗಂಡು ಗರ್ಭದಿಂದ ಹುಟ್ಟಿದ ಒನಕೆಯೇ ನಿಮ್ಮನ್ನು ಸಂಹಾರ ಮಾಡ್ತದೆ ಅಂತ ಬ್ರಾಹ್ಮಣರು ಶಾಪ ಕೊಟ್ಟು ಬಿಟ್ಟಿದ್ದಾರೆ ಹೀಗಾಗಿ ಶಾಪ ಕೊಟ್ಟಾರೆ ಇನ್ನೂ ಚಾನ್ಸ್ ಇದೆಯಲ್ಲ ತಪ್ಸೊಳ್ಳೋದಕ್ಕೆ ಸತ್ತಂತೂ ಸತ್ತಿಲ್ಲ ಯಾರು ಏನಾದರೂ ಉಪಾಯಗಳನ್ನು ಮಾಡಿ ಅದೆಲ್ಲ ಇಲ್ಲ ನಷ್ಟಪ್ರಾಯಂ ಸತ್ತಾಗೇ ಲೆಕ್ಕ ಒಮ್ಮೆ ಶಾಪ ಆಗಿದೆ ಎಂದರೆ ಅದನ್ನು ದಾಟೋದು ಸಾಧ್ಯವೇ ಇಲ್ಲ ಅಂತಹ ತಪಸ್ವಿಗಳ ಶಾಪವಾಗಿ ಹೋಗಿಬಿಟ್ಟಿದೆ ಆದ್ದರಿಂದ ಇನ್ನು ನೀನು ಇಲ್ಲಿದ್ದೇನು ತತ ಸ್ವಧಾಮ ಪರಮಂ ವಿಶಸ್ವ ಯದಿ ಮನ್ಯಸೆ ಸಲೋಕಂ ಲೋಕಪಾಲಾನ್ನಹ ಪಾಹಿ ವೈಕುಂಠ ಕಿಂಕರಾನ್ ಆಯ್ತಿನ ನಡಿ ಅಂತ ಮತ್ತೆ ಅವಸರ ಮಾಡಲಿಲ್ಲ ನಡಿ ಅಂತ ಪ್ರಾರ್ಥನೆ ಮಾಡ್ತೀವಿ ಯದಿ ಮನ್ಯಸೆ ನಿನಗೆ ಸರಿ ಅನಿಸಿದರೆ ಬರಬಹುದು ನನಗಿಲ್ಲಿರಬೇಕು ಅಂತ ಈ ಸಂಕಲ್ಪ ಇದೆ ನಾನು ಇರ್ತೀನಿ ಅಂದರೆ ನಾವ್ಯಾರು ಬೇಡ ನೋರು ಸಾಷ್ಟಾಂಗ ನಮಸ್ಕಾರ ಹಾಕಿ ವಾಪಸ್ ಹೋಗ್ತೀವಿ ಅಷ್ಟೇ ಯದಿ ಮನ್ಯಸೆ ಅದಕ್ಕೆ ಶೀರ್ಷಿಕೋ ವಚ ಸಂಸ್ತತೋ ಭಗವಾನಿತ್ತಂ ವಿಭುಧೈ ಪದ್ಮಜಾಧಿಭಿ ಪ್ರಚನಂದ್ಯ ತಾನ್ ರಾಜನ್ ಮಾಯಾಮೋಜ ಈಶ್ವರ ದೊಡ್ಡವರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ಭಾರ್ವಿ ಹೇಳುತ್ತಾನೆ ಪ್ರವೃತ್ತಿ ಸಾರಾಹ್ ಖಲು ಮಾದರ್ಶಾಂಗಿರ ಹೇಳು ಪ್ರವೃತ್ತಿ ಅಂದರೆ ಹೀಗಿದೆ ಸ್ಥಿತಿ ತಮಗೇನು ತೋಚ್ದೋ ಅದನ್ನು ಮಾಡ್ಬೋದು ಇಷ್ಟೇ ಹೇಳಬೇಕೆ ಹೊತ್ತು ಹೀಗೆ ಮಾಡಿ ಅಂತ ಹೇಳೋದಲ್ಲ ಚಿಕ್ಕವರು ಪ್ರವೃತ್ತಿ ಸಾರಾ ಖಲು ಹೀಗಿದೆ ಪರಿಸ್ಥಿತಿ ನಿಮಗೆ ಹೇಗೆ ತೋರುತ್ತೆ ಹಾಗೆ ಮಾಡ್ಬೋದು ವಾಹನ ಬಂದಿದೆ ಸಮಯ ಆಗಿದೆ ಅಷ್ಟೆ ನೀವು ಹೊರಡಿ ಅಂತ ಹೇಳುವುದಲ್ಲ ಪ್ರವೃತ್ತಿ ಸಾರ ಹಾಕ್ಕಲು ಮಾದೃಶಿ ಯದಿ ಮನ್ಯಸೆ ಅವತಾರ ಕಾರ್ಯ ಮುಗಿದಿದೆ ನಾವೆಲ್ಲ ನಿಮಗಾಗಿ ಕಾಯ್ತಾಯಿದ್ದೇವೆ ನಿನ್ನ ಸ್ಥಾನದಲ್ಲಿ ನೀನು ಸೇರಬೇಕು ನಮಗೆ ಅಪೇಕ್ಷೆ ಇದೆ ಹರಿಚಿತ್ತ ಅಂತ ಹರಿಗೆ ಹೇಳಿಬಿಟ್ರು ಶ್ರೀಷಕೋವಾಚ ಸಂಸ್ಥತೋ ಭಗವಾನ್ ವಿಭುಧೈ ಪದ್ಮಜಾಧಿಭಿ ಪ್ರತನಂದ್ಯಾಹ ತಾನ್ ರಾಜನ್ ಮಾಯಾಮನುಜ ಈಶ್ವರಃ ಪರಮಾತ್ಮ ಹೇಳ್ತಾನೆ ಅವಧಾರಿತ ಮೇ ತನ್ಮೆ ನಾನೇ ಆ ನಿರ್ಧಾರ ಮಾಡಿದ್ದೇನೆ ಏನು ಚಿಂತೆ ಮಾಡಬೇಡ ಯದಾರ್ಥ ವಿಭುಧೇಶ್ವರ ನೀವೇನು ಹೇಳಿದ್ದೀರೋ ಅದನ್ನು ನಾನು ಅವಶ್ಯವಾಗಿ ಮಾಡ್ತೇನೆ ಕೃತಮ ಕಾರ್ಯಮಖಿಲಂ ಭೂಮಿರ್ ಭಾರೋವತ ನೀವೇ ಮಾಡಿದ ಪ್ರಾರ್ಥನೆಗೆ ನಾನು ಬಂದಿದ್ದೆ ಭೂಭಾರ ಆಯಿತು ಹೊರಡೋದೇ ಸಿದ್ಧತೆ ಇದೆ ಆದರೆ ಸ್ವಲ್ಪ ಕೆಲಸ ಇದೆ ತದಿಂ ಯಾದವಕುಲಂ ವೀರ್ಯ ಶೌರ್ಯಶ್ರೀಯೋದ್ಧ ಲೋಕಂ ಜಿಘೃಕ್ಷತ್ಯೂರ್ಧ್ವಂ ಮೇ ವೇಲಾಮಿಮ ಮಹಾರಣಮಃ ಮಹಾವೀರ್ಯ ಪ್ರ ಒಂದು ಕೆಲಸ ಪ್ರಾರಂಭ ಮಾಡಿದರೆ ಅದನ್ನು ಮುಗಿಸಿಯೇ ತೀರುವಂತಹ ಒಂದು ವೀರ್ಯ ಶೌರ್ಯ ಪರಾಕ್ರಮ ಅಪಾರವಾದ ಸಂಪತ್ತು ಇವುಗಳಿಂದ ಭಾರೀ ಪರಿಪೂರ್ಣವಾದಂತಹ ನಮ್ಮ ಯಾದವ ಕುಲ ಇದೆಯಲ್ಲ ಈ ಯಾದವ ಕುಕುಲ ಊರ್ಧ್ವಂ ಲೋಕಂ ಜಿಘ್ರಕ್ಷತಿ ವೈಕುಂಠ ಲೋಕವನ್ನು ಹೊಂದಬೇಕು ಅನ್ನುವ ಅಪೇಕ್ಷೆಯಲ್ಲಿದೆ ವೇಲಾಮಿವ ಮಹಾರಾಣಮಃ ಸಮುದ್ರ ಹೇಗೆ ಕೆಲವೊಮ್ಮೆ ವಿತ್ತು ಪೌರ್ಣಿಮೆ ಅಲ್ವಾ ಪೌರ್ಣಿಮಾತಿಥಿಯಲ್ಲಿ ಹೇಗೆ ಸಮುದ್ರ ಚಂದ್ರನ ಆ ಪೂರ್ಣವಾದಂತಹ ಕಲೆಗಳಿಂದ ವೃದ್ಧಿಯಾಗ್ತದೆ ಸಮುದ್ರ ಉಕ್ಕಿ ಬರ್ತದೆ ಪೌರ್ಣಿಮಾ ದಿವಸ ವಿಶೇಷ ವೃದ್ಧಿ ಆಗೋದು ಆವತ್ತೇ ಈ ಶ್ಲೋಕ ಬಂದಿದೆ ನೋಡಿ ವೇಲಾಮಿವ ಮಹಾರಾಣಮಃ ಸಮುದ್ರ ಹೇಗೆ ಉಕ್ಕಿ ಕೆಲವೊಮ್ಮೆ ದಂಡೆಯಲ್ಲಿ ವ್ಯಾಪಿಸಿ ಮುಂದೆ ಬಂದು ಹಾಗೆ ಈ ಯಾದವ ಸಮುದ್ರ ಭೂಮಿಯ ಮೇಲೆ ಇಷ್ಟು ದಿವಸ ಇತ್ತು ಈಗ ಅದು ಸಮುದ್ರವನ್ನು ಅಂದರೆ ತನ್ನ ಪಾತ್ರವನ್ನ ದಾಟಿ ಮೇಲೆ ಬರಬೇಕು ಅಂತ ಅಪೇಕ್ಷೆ ಪಡ್ತದೆ ಮೇಲೆ ಬರುವುದು ಅಂದರೆ ಊರ್ಧ್ವಲೋಕವನ್ನು ಹೊಂದಬೇಕು ಅಂತ ಅಪೇಕ್ಷೆ ಪಡ್ತಾಯಿದೆ ಆದರೆ ಯದ್ಯಸಂಹೃತ್ಯ ದೃಪ್ತಾನಾಂಧು ವಿಪುಲಂ ಕುಲಂ ಗಂಥಾಸ್ಮ್ಯನೇನ ಲೋಕೋಯಂ ಉಲ್ಬಣೇನೆ ವಿನಂಕ್ಷತಿ ನಾನು ಅದನ್ನು ಮುಂದೆ ಕಳಸೇ ಹೋಗಬೇಕೆ ಹೊರತು ಅಕಸ್ಮಾತ್ ನಾನೇ ಮೊದಲಿಗೆ ಪರಂಧಾಮಕ್ಕೆ ಬಂದೆ ಮೂಲರೂಪದಲ್ಲಿ ನಾನು ಸಂಶ್ಲೇಷವನ್ನು ಹೊಂದಿಬಿಟ್ರೆ ಈ ಯಾದವ ಕುಲ ಇಲ್ಲೇ ಉಳಿದು ಬಿಡ್ತದೆ ಮಹಾಪರಾಕ್ರಮಿಗಳು ಭಾರೀ ಐಶ್ವರ್ಯ ಅದರಿಂದ ದೃಪ್ತರಾದಂತಹ ಈ ಯಾದವರ ಕುಲವನ್ನು ನಾನು ನಾಶ ಮಾಡದಿದ್ದರೆ ಏನಾಗತ್ತೆ ಅಯಂ ಲೋಕಃ ಉಲ್ಬಣೇನ ಅನೇನ ವಿನಂಕ್ಷತಿ ಈ ಎಲ್ಲ ಸಜ್ಜನರೂ ಕೂಡ ಈ ಭಾರೀ ಉನ್ಮತ್ತರಾದಂತಹ ಯಾದವರಿಂದ ಹಾಳಾಗಿ ಹೋಗಿಬಿಡ್ತಾರೆ ಎಲ್ಲರನ್ನೂ ಹೊಡೆದು ಬಡದು ಅನ್ಯಾಯ ಮಾಡಿಬಿಡ್ತಾರೆ ಹಾಗ್ಯಾಕೆ ಮಾಡ್ತಾರೆ ದೇವತೆಗಳವರು ಯಾದವರು ಪರಮ ಸಜ್ಜನರು ಅಂತಹ ಸಜ್ಜ ಏನೋ ಶಾಪ ಇತ್ತು ಅಂತ ತತ್ಕಾಲದಲ್ಲಿ ಹೊಡೆದಾಡಿದರೆ ಹೊರತು ಸ್ವತಃ ಅವರು ಪರಮ ಸಜ್ಜನರು ಭಗವದ್ಭಕ್ತರು ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದವರು ಅವರಿಂದ ಜಗತ್ತಿಗೆ ಹಿತವಾಗತ್ತೆ ಹೊರತು ಅಹಿತ ಏನಾಗೋದಿದೆ ಯಾಕೀಗಂತ ಇದ್ದಾರೆ ಉಲ್ಬಣೆಯನ್ನು ವಿನಂಕ್ಷತಿ ಅಂತ ಯಾದವರಿಂದ ಜಗತ್ತಿನ ನಾಶ ಅಲ್ಲ ಇಂತಹ ಯಾದವರು ನಾನು ಹೋದ ಮೇಲೂ ಇಲ್ಲಿ ಉಳಿದರೆ ಅನೇನ ಕಲಿನ ಈ ಯಾದವ ಕುಲಹಾಳಾಗಿ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ ಯಾದವರಿಂದ ಜಗತ್ತಿಗೆ ಅನಾಹುತ ಇಲ್ಲ ಅವರ ಸಜ್ಜನರು ಇನ್ನು ಕಲಿಯುಗ ಪ್ರಾರಂಭ ಆಗಿಬಿಟ್ಟಿತ್ತು ದೇವರು ಸುಮ್ಮನೆ ಮುಂದುವತ್ತಿದ್ದ ಅಷ್ಟೇ ಅದನ್ನು ಹೀಗಾಗಿ ಇದೇನು ಕಲಿಯುಗ ಪ್ರಾರಂಭವಾಗಿದೆಯಲ್ಲ ಅನೇನ ಈ ಕಲಿಯಿಂದ ದೃಪ್ತಾನಾಂ ಯದೂನಾಂ ಕುಲಂ ಇನಂಕ್ಷತಿ ಉಲ್ಬಣೇನ ಅನೇನ ಮಹಾ ಉಗ್ರನಾದಂತಹ ಈ ಕಲಿ ಈ ಕಲಿಯಿಂದಾಗಿ ಯಾದವ ಕುಲಕ್ಕೆ ಹಾನಿ ಉಂಟಾಗ್ತದೆ ಅವರ ಪರಮಸಜ್ಜನರು ದೇವತೆಗಳು ಆದರೂ ಕಲಿಯ ಪ್ರಭಾವ ಬಹಳ ವಾಯುದೇವರಿಗೇನಾಗೋದಿಲ್ಲ ಆದರೆ ಇನ್ನುಳಿದ ದೇವತೆಗಳಿಗೆ ಅದರ ಪ್ರಭಾವ ಆಗತ್ತೆ ಅವರಿಗೆ ಮನೋವಿಕಾರಾದಿಗಳಾಗಬಹುದು ಅದಾಗಬಾರದು ಅನ್ನೋದಕ್ಕೆ ನಾನು ಅವರನ್ನು ಮೊದಲೇ ಕಳಿಸಿಬಿಡ್ತೀನಿ ಅಂತ ಅದನ್ನು ಆಚಾರ್ಯರು ಬರೀತಾರೆ ಸತಾಮಪಿ ಕಲವು ಪ್ರಾಪ್ತೆ ವಿಕಾರೋ ಮನಸೋ ಭವೇ ಸಜ್ಜನರಿಗೂ ಕೂಡ ಕಲಿಯುಗ ಬಂತು ಅಂದರೆ ಮನಸ್ಸಿನಲ್ಲಿ ವಿಕಾರವಾಗತ್ತೆ ತಸ್ಮಾದ್ಯದೂಶ್ಚ ಸಂಜಕ್ರೆ ನೈತೇಶ್ಯು ಪಾಪಿನ ಸ್ಥಿತಿ ಇವರು ಪರಮಶುದ್ಧರು ಇವರು ಪಾಪಿಗಳಾಗುವುದು ಬೇಡ ಕಲಿ ಪ್ರಭಾವದಿಂದ ಆ ಕಲಿಯ ಪ್ರಭಾವವನ್ನು ಕಡಿಮೆ ಮಾಡೋ ಹಾಗಿಲ್ಲ ಆ ಕಲಿಗೂ ನಾನೇ ಅನುಗ್ರಹ ಅಲ್ಲ ಶಕ್ತಿ ಕೊಟ್ಟದ್ದು ಅವನಿಂದ ಪಾಪ ಕೆಲಸ ಮಾಡಿಸೋದಕ್ಕೆ ಶಕ್ತಿ ಕೊಟ್ಟದ್ದು ನಾನೇ ಹೀಗಾಗಿ ಅವನ ಪ್ರಭಾವ ಆಗೋದೇ ಪ್ರಭಾವ ಆದರೆ ಇವರು ಪಾಪಿಗಳಾಗ್ತಾರೆ ಇವರ ಕೆಲಸ ಮುಗಿದಿದೆ ಸುಮ್ಮ ಸುಮ್ಮನೆ ಪಾಪಿಗಳಾಗೋದಕ್ಕಿಲ್ಲಿ ಉಳಿಸ್ಬೇಕಾ ಬೇಡ ಭೂವಾರ ಹರಣ ಮಾಡಬೇಕಾಗಿತ್ತು ಮಾಡಿಯಾಗಿದೆ ಅವರ ಅವತಾರ ಕಾರ್ಯ ಮುಗಿದಿದೆ ಅವರಿನ್ ಮೇಲೆ ಪಾಪಿಗಳಾಗೋದು ಬೇಡ ಪುಣ್ಯವಂತರಿದ್ದಾಗಲೇನೇ ಮೇಲೆ ಕಳಿಸಿಬಿಡೋಣ ಅನ್ನೋದಕ್ಕೋಸ್ಕರ ಕಳಿಸ್ತಾ ಇದ್ದಾರೆ ಇನ್ನೂ ಅರ್ಥವನ್ನ ಅರ್ಥವನ್ನು ತಾಮ್ರಪರ್ಣಯಾಚಾರ್ಯರು ಶ್ರೀಮದಾಚಾರ್ಯರ ವ್ಯಾಖ್ಯಾನಕ್ಕೆ ವಿರೋಧವಾಗದಂತೆ ಮತ್ತೊಂದು ಅರ್ಥವನ್ನು ತಿಳಿಸ್ತಾರೆ ಇವರಿಂದ ಕಲಿಯನ ಇವರಿಂದ ನಾಶವಾಗತ್ತೆ ಜಗತ್ತು ಅಂತ ಅರ್ಥ ಇಟ್ಕೊಂಡ್ರು ನಾಶ ಅನ್ನುವ ಶಬ್ದದ ಅರ್ಥ ಏನು ಧರ್ಮಜ್ಞಾನ ಐಶ್ವರ್ಯಾಧಿ ಗುಣೈಹಿ ಉಲ್ಬಣೇನ ಅತಿಶೈತೇನ ಅನೇನ ಯದುಕುಲೇನ ಅಯಂ ಭೂಲೋಕಃ ಯುಗಧರ್ಮ ಪ್ರವೃತ್ತಿಯಭಾವ ರೂಪ ವಿನಾಶಂ ಪ್ರಾಪ್ಸತಿ ಅಂತ ಹೀಗೂ ಅರ್ಥ ಇಟ್ಕೋಬಹುದು ಅಂತ ಹೇಳಿದ್ದಾರೆ ಅದು ವಿರುದ್ಧ ಏನಲ್ಲ ಶ್ರೀಮದಾಚಾರ್ಯರಿಗೆ ಈ ಆದವರಿಂದ ಜಗತ್ತಿನ ನಾಶ ಆಗಿ ಹೋಗಿಬಿಡ್ತದೆ ಅಂದರೆ ಹಾಳಾಗಿ ಹೋಗ್ತದೆ ಅಂತ ಅರ್ಥ ಅಲ್ಲ ಹಾಳಾಗೋದು ತಪ್ತದೆ ಅದೇ ಒಂದು ಹಾಳಾಗೋದು ಏನು ಹಾಗಂದರೆ ಕಲಿಯುಗದಲ್ಲಿ ಜನ ಪಾಪಿಗಳಾಗಬೇಕು ಅಂತ ದೇವರ ಸಂಕಲ್ಪ ಇದೆ ಈ ಎಲ್ಲ ದೇವಾವತಾರರು ಉಳಿದುಬಿಟ್ರೆ ಅವರು ಪಾಪಿಗಳಾಗೋದಿಲ್ಲ ಅಯ್ಯೋ ಇವ್ರನ್ನೆಲ್ಲ ಪಾಪಿಗಳನ್ನು ಮಾಡಬೇಕು ಅಂತ ನಾನು ಅನ್ಕೊಂಡು ಕೂತಿದ್ದೆ ಯಾರೂ ಪಾಪಿಗಳಾಗಲೇ ಇಲ್ಲಲ್ಲ ನನ್ನ ಉದ್ದೇಶ ಎಲ್ಲ ಹಾಳಾಗಿ ಹೋಯಿತು ಅಂತ ಆ ಹಾಳಾಗೋದು ಅಲ್ವಾ ಏನೋ ಒಳ್ಳೆಯ ಕೆಟ್ಟ ಕೆಲಸ ನೀನು ಮಾಡಬೇಕು ಅಂತ ಅಪೇಕ್ಷೆ ಇತ್ತು ಹೇಗಾದರೂ ಮಾಡಿ ಈ ದುಷ್ಟನಿಂದ ಬ್ರಹ್ಮಹತ್ಯೆ ಮಾಡಿಸ್ಬೇಕು ಮದ್ಯಪಾನ ಮಾಡಿಸ್ಬೇಕು ಮಾಂಸಭಕ್ಷಣ ಮಾಡಿಸ್ಬೇಕು ಏಕಾದಶಿ ತಿನ್ನಿಸ್ಬೇಕು ಭಾಳ ಕೆಟ್ಟ ಕೆಲಸ ಇವನ ಕಡೆಯಿಂದ ಮಾಡಿಸ್ಬೇಕು ಇವನು ಅಯೋಗ್ಯ ದುಷ್ಟ ಅಂತ ಅಂದ್ಕೊಂಡಿರ್ತೀವಿ ಆದರೆ ಅವನು ಉಪವಾಸ ಮಾಡಿಬಿಡ್ತಾನೆ ಅಯ್ಯೋ ಎಲ್ಲ ಹಾಳಾಗಿ ಹೋಯಿತು ನನ್ನ ಪ್ಲ್ಯಾನ್ ಎಲ್ಲ ಕೆಟ್ಟ ಹೋಯಿತು ಅಂತೇವಲ್ಲ ಅಂಥ ಕೆಡೋದು ಇದು ಈ ಆದವರು ಉಳಿದುಬಿಟ್ರೆ ಕಲಿಯುಗದ ಜನ ಪಾಪ ಮಾಡಬೇಕಾಗಿತ್ತು ಮಾಡದೇ ಹೋದರೆ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗಿ ಹೋಗ್ತದೆ ವಿನಂಕ್ಷತಿ ಅಂತ ಹೀಗೂ ಅರ್ಥ ಮಾಡಬಹುದು ಅಂತ ತಾಮ್ರಪರಣಿ ಟಿಪ್ಪಣಿಯಲ್ಲಿ ಟೀಟಿಯಲ್ಲಿ ತಿಳಿಸಿದ್ದಾರೆ ಇದಾದ ಮೇಲೆ ಮುಂದೇನು ಇನ್ನೊಂದು ಪ್ರಯೋಜನವನ್ನು ಶ್ರೀಮಧಾಚಾರ್ಯರು ಹೇಳ್ತಾರೆ ಪುನರ್ಲೋಕ ವಿವೃದ್ಧರ್ಥಂ ಔತ್ತರೇ ಆದಿಕರಿ ಆವಿಷ್ಯ ರಕ್ಷಾಮಕರ ಜಗತ್ತ ಪುರುಷತ್ವ ಹಾಗಾದರೆ ಎಲ್ಲರನ್ನೂ ಕರ್ಕೊಂಡು ಹೋಗಿಬಿಡಬೇಕಾಗಿತ್ತು ಪರೀಕ್ಷಿದ್ರಾಜನನ್ನು ಯಾಕೆ ಉಳಿಸಿದ ಅವನು ಕೂಡ ಚಕ್ರವರ್ತಿಯವನು ಅಪರೋಕ್ಷ ಜ್ಞಾನಿ ಅಂತಹ ಮಹಾನುಭಾವರನ್ನೆಲ್ಲ ಯಾಕೆ ಉಳಿಸಿದ ಮತ್ತು ಬರೀ ದುಷ್ಟರನ್ನೇ ಉಳಿಸಿ ಹೋಗಬೇಕಾಗಿತ್ತು ಅಂದರೆ ಇಲ್ಲ ಸ್ವಲ್ಪ ಅಷ್ಟು ಕಲಿಯುಗ ಪೂರ್ಣ ಹಾಳಾಗೋದಲ್ಲ ಸ್ವಲ್ಪ ಇನ್ನೂ ಕಲಿಯುಗದಲ್ಲಿ ಧರ್ಮ ಉಳಿಬೇಕು ಎಲ್ಲ ದೇವತೆಗಳು ಉಳಿದ್ರೆ ಕೃತಯುಗನೇ ಆಗಿಬಿಡ್ತದೆ ಅದೂ ಆಗೋದು ಬೇಡ ಯಾರೂ ಸಜ್ಜನರು ಉಳಿಲಿಲ್ಲ ಅಂದರೆ ಕಲಿಯುಗದ ಅಂತ್ಯಕಾಲ ಬಂದ ಹಾಗಾಗ್ತದೆ ಅದೂ ಆಗೋದು ಬೇಡ ಸ್ವಲ್ಪ ಧರ್ಮ ಉಳಿಯಲಿ ಎನ್ನುವುದಕ್ಕಾಗಿ ಇವರನ್ನೆಲ್ಲ ಉಳಿಸಿದ ಹಾಗಾದರೆ ಹಿಂದಿನ ಮಾತಿಗೆ ವಿರೋಧ ಬರ್ತದೆ ಯಾರು ಉಳಿತಾರೋ ಅವರ ಮೇಲೆ ಕಲಿಪ್ರಭಾವ ಆಗಿ ಅವ್ರು ಹಾಳಾಗಿ ಹೋಗ್ತಾರೆ ಅನ್ನೋದೊಂದು ಸಮಸ್ಯೆ ಇತ್ತಲ್ಲ ನಮ್ಮನ್ನು ಉದ್ಧಾರ ಮಾಡುವುದಕ್ಕೆ ಪರೀಕ್ಷಿತಾದಿಗಳೆಲ್ಲ ಪರಂಪರೆ ಉಳಿದರೆ ಅವರ ತಲೆ ಕೆಟ್ಟರೆ ಅದಕ್ಕೆ ದೇವರೇನು ಮಾಡಿದ ಅವರ ತಲೆ ಕೆಡದೇ ಇರೋ ಹಾಗೆ ಸ್ಪೆಷಲ್ಲಾಗಿ ಅವರಲ್ಲಿ ತಾನು ಪ್ರವೇಶ ಮಾಡಿದ ಎಲ್ಲರಲ್ಲಿ ಪ್ರವೇಶ ಮಾಡ್ಬೋದಾಗಿತ್ತಲ್ಲ ಅಂತ ನೀವು ಅನ್ಬೋದು ಕೆಲಸ ಇರಲಿಲ್ಲ ಅಷ್ಟೆಲ್ಲ ಜನ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬೇಕಾಗಿರಲಿಲ್ಲ ಮಡಿ ಹೆಂಗಸರು ಕೇಳಿದ್ರೆ ಅಂತೆ ಯಾರಿದ್ದಾರೆ ನಿಮಗೇನು ಬೇಕು ನಮಗೆ ಸೀರೆ ಹೋಣ ಹಾಕಬೇಕಾಗಿದೆ ಬೇಕಾಷ್ಟು ಜನ ಇದ್ದಾರೆ ಅಲ್ಲ ಸುಧಾ ಪಂಡಿತರು ಯಾರಿದ್ದಾರೆ ಅಂತ ಅವರು ಸೀರೆ ಹೋಣ ಹಾಕ್ಲಿಕ್ಕೆ ಸುಧಾ ಪಂಡಿತರೇ ಆಗಬೇಕು ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಕಲಿಯುಗದಲ್ಲಿದ್ದವರನ್ನು ಪರೀಕ್ಷೆದಾದಿಗಳು ಕೆಲವರು ಸಜ್ಜನರು ಸಾಕು ಇಲ್ಲಿ ಎಲ್ಲ ಯಾದವರೇನು ಬೇಕಾಗಿರಲಿಲ್ಲ ಅದಕ್ಕೆ ಅವರನ್ನು ಕಳಿಸಿಬಿಟ್ಟ ಕೆಲವು ಸಜ್ಜನರೇನು ಉಳಿದಿದ್ದರೋ ಆ ಸಜ್ಜನರಲ್ಲಿ ತಾನು ಪ್ರವೇಶ ಮಾಡಿ ಅವರ ಮೂಲಕ ಕಲಿಯುಗದಲ್ಲಿ ಧರ್ಮವನ್ನು ದೇವರು ಉಳಿಸಿದ ಅಂತ ಹೇಳ್ತಾರೆ ಪುನರ್ಲೋಕ ವಿವೃದ್ಧರ್ಥಂ ಔತ್ತರೇ ಆದಿ ಕನ್ಹರಿಹಿ ಆವಿಷ್ಯ ರಕ್ಷಾ ಮಕರೋ ತಾನು ಪ್ರವೇಶ ಮಾಡಿ ರಕ್ಷಣಾ ಮಾಡಿದ ಹೀಗ ಅವಿರಿಗೆ ವಿಕಾರ ಆಗಲಿಲ್ಲ ಸ್ವಾತ್ಮನಸ್ಸಹಯಾನೇನ ವಿಶೇಷವಾಗಿ ಆಗಲಿಲ್ಲ ಅಂತ ತಾತ್ಪರ್ಯ ಹಾಕುವ ಸ್ವಲ್ಪ ಪರೀಕ್ಷೆ ವಿಕಾರ ಆಯಿತು ಅದು ಬೇರೆ ಅದು ಅವನ ಅವತಾರ ಕಾರ್ಯ ಮುಗಿದ ಮೇಲೆ ಅವನಲ್ಲಿಯೂ ವಿಕಾರ ಮಾಡಿದ ಸ್ವಲ್ಪ ಅವನನ್ನು ಕಳಿಸಿಬಿಟ್ಟ ಸ್ವಾತ್ಮನಸ್ಸಹಯಾನೇನ ಪುರುಷಾರ್ಥೋ ಅಧಿಕೋ ಹವೇತ್ ಇತ್ಯನುಗ್ರಹ ಬುದ್ಧಿಯಾಚ ಸಂಜಕ್ರೇ ಸುಕಲೊಂಬೆ ಭು ಇನ್ನೊಂದು ಪ್ರಯೋಜನ ಹೇಳುತ್ತಾರೆ ಪರಮಾತ್ಮ ತಾನು ಪರಂಧಾಮಕ್ಕೆ ಹೋಗುವಾಗಲೇ ಈ ಎಲ್ಲ ಯಾದವರನ್ನು ಕರೆದುಕೊಂಡು ಯಾಕೆ ಹೊರಟ ಸ್ವಲ್ಪ ಹಿಂದೆ ಮುಂದೆ ಒಂಚೂರವರನ್ನು ಮುಂದೆ ಕಳಿಸಿದ ತಾನು ಹಿಂದೆ ಹೊರಟ ಅಂತೂ ಒಟ್ಟು ಸೇರಿ ಯಾಕೆ ಹೋದರು ಅಂದರೆ ಏನದು ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ಇಂಥ ದಾಸರಂತಾರೆ ದೊಡ್ಡವರ ಜೊತೆಗೆ ಯಾತ್ರೆ ಮಾಡಿದರೆ ಮಹಾಪುಣ್ಯ ಅಂತೆ ದೊಡ್ಡವರು ಅಂದರೆ ಏನವರು ದೇವರ ಸ್ಮರಣೆ ಮಾಡುವವರು ಒಂದೆರಡು ಅಕ್ಷರ ಪಾಠ ಪ್ರವಚನ ಮಾಡುವವರು ದೊಡ್ಡವರು ದೇವರ ಮಹಿಮೆಯನ್ನು ತಿಳಿಸುವ ಶಾಸ್ತ್ರದ ಎರಡು ಅಕ್ಷರಗಳನ್ನು ಪಾಠ ಪ್ರವಚನ ಮಾಡುವವರೇ ದೊಡ್ಡವರು ಅವರ ಜೊತೆಗೆ ತೀರ್ಥ ಮಹಿಮೆಗಳನ್ನು ಅನುಸಂಧಾನ ಮಾಡುತ್ತಾ ಯಾತ್ರೆ ಮಾಡೋದೇ ದೊಡ್ಡದು ಅಂದರೆ ಇದು ಎಂಥ ಯಾತ್ರೆ ಇದು ಸರ್ವೋತ್ತಮವಾದಂತಹ ವೈಕುಂಠ ಯಾತ್ರೆ ಅಮುಕ್ತ ಸ್ಥಾನ ಅಂತ ಇಟ್ಕೊಳ್ಳಿ ವೈಕುಂಠ ಯಾತ್ರೆ ಇದು ಸರ್ವೋತ್ತಮನಾದ ಭಗವಂತನ ಜೊತೆಗೆ ಮಾಡುವ ಯಾತ್ರೆ ಇದಕ್ಕೆ ಸಮಾನವಾದ ಯಾತ್ರೆ ಇನ್ಯಾವುದಿದೆ ಈ ಯಾತ್ರಾ ಭಾಗ್ಯವನ್ನು ಆ ದೇವತೆಗಳಿಗೆ ಕೊಡಬೇಕು ಅನ್ನುವುದಕ್ಕೋಸ್ಕರ ಹೇಗೆ ಪ್ರೀತಿ ಇರುವಂತಹ ಉದಾರ ಮನಸ್ಸಿನ ಸಜ್ಜನರು ನಾವು ಯಾತ್ರೆಗೆ ಹೊರಟಿದ್ದೇವೆ ಬನ್ನಿ ಅಂತ ಕರೆದು ಯಾತ್ರೆಯನ್ನು ಮಾಡಿಸಬೇಕು ಹಾಗೆ ಸರ್ವೋತ್ತಮನಾದ ಶ್ರೀಹರಿ ತಾನು ಪ್ರೀತಿಯಿಂದ ಎಲ್ಲ ದೇವತೆಗಳನ್ನು ಬನ್ನಿ ಬನ್ನಿ ಅಂತ ಕರೆದ ಕರೆದುಕೊಂಡು ಹೋದ ಅವರು ಪರಮಾತ್ಮನ ಅಭಿಪ್ರಾಯ ತಿಳಿದರೂ ಹೊರಟರು ವೈಕುಂಠ ಯಾತ್ರೆಗೆ ಬನ್ನಿ ಅಂತ ಕರೆದ್ರೆ ಇನ್ಯಾರಾದರೂ ಬರ್ತಾರ ನಮಗ ಪುಣ್ಯನೂ ಬೇಡ ಏನೂ ಬೇಡ ಅಂತ ಆದರೆ ಅವರು ಮಾತ್ರ ವೈಕುಂಠ ಯಾತ್ರೆಗೆ ಬನ್ನಿ ಅಂದರೆ ಬಂದುಬಿಟ್ರು ಇನುಗ್ರಹಬುಧ್ಯಾಕ್ರೇಸ್ವಂ ವಿಭುಶುಕೋವಾ ಲೋಕನಾಥ ಸ್ವಯಂ ಪ್ರಣಪತ್ಯ ಸಹದೇವಗಣೈರ್ದೇವ ಸ್ವಂದಸಮಪದ್ಯತ ಅಥ ತಂ ಮಹೋತ್ಪತನ್ ದ್ವಾರವತಿಯಂ ಸಮಿತ ವಿಲೋಕ್ಯ ಭಗವಾದು ವೃದ್ಧಾನ್ ಸಗತ್ರಹ್ಮದೇವರು ಅವರು ತಮ್ಮ ಲೋಕಕ್ಕೆ ಹೋದ ಮೇಲೆ ಪರಮತ್ಮ ಎಲ್ಲೂ ಕರದ ಶ್ರೀಭಗವಾ ನೋಡಿ ಇಲ್ಲೆಲ್ಲ ನಾನಾ ವಿಧವಾದ ಉತ್ಪಾತಗಳು ಅಪಶಕುನಗಳೆಲ್ಲ ಕಾಣಿಸ್ತಾ ಇವೆ ಏತೆ ವೈ ಸಮೂಹೋತ್ಪಾತಾ ಹ್ಯುತಿಷ್ಠಂತೀಯ ಸರ್ವತಃ ಶಾಪಶ್ಚ ನಲಸಿದ ಬ್ರಾಹ್ಮಣೇಭ್ಯೋ ದೊರತೆಯ ನಮ್ಮ ಕುಲಕ್ಕೆ ಶಾಪವೂ ಆಗಿದೆ ಶ್ ನವಸ್ತವ್ಯಮಿ ಹಾಸ್ಮಿರ್ಜಿಜೀವಿ ಇನ್ನು ಬದುಕಬೇಕು ಅಂತ ಇಚ್ಛೆ ಇದ್ದರೆ ಇನ್ನು ಸಾಕು ಇಲ್ಲಿರಬೇಡಿ ದ್ವಾರಕಾಪಟ್ಟಣದಿಂದ ಹೊರಡಿ ಪ್ರಭಾಸ ಕ್ಷೇತ್ರಕ್ಕೆ ಹೋಗೋಣ ಇದಕ್ಕೆ ನಿರ್ಣಯವನ್ನು ಶ್ರೀಮುದಾಚಾರ್ಯರು ತಾತ್ಪರ ನಿರ್ಣಯದಲ್ಲಿ ಕೊಟ್ಟಿದ್ದಾರೆ ಏನು ಗತ್ವ ಅಲ್ಪಮಿ ಕ್ಷೇತ್ರ ಸ್ಯಾನ್ ಮಹತ್ಫಲಮಿತ್ಯಜ ಸ್ವಗೃಹೇ ಅತಿಧರ್ಮದ ಅಂತ ದೊಡ್ಡ ಕ್ಷೇತ್ರದಲ್ಲಿದ್ದವರು ಕೂಡ ಹೇಗೂ ನಾವು ಕ್ಷೇತ್ರದೊಳಗೆ ಇದ್ದೇವೆ ಅಂತ ಅಲ್ಲೇ ಸಾಯಬಾರದು ಸ್ವಲ್ಪ ದೂರ ಹೋಗಿ ಇನ್ನೊಂದು ಕ್ಷೇತ್ರದಲ್ಲೇ ಸಾಯಬೇಕು ಅಲ್ಲಿದ್ದವರು ಇಲ್ಲಿ ಬರಬೇಕು ಯಾಕೆ ಅಂದರೆ ಅದರಿಂದ ವಿಶೇಷವಾದ ಪುಣ್ಯ ಅಂತ ದ್ವಾರಕಾ ಏನ ಸಾಮಾನ್ಯ ಕ್ಷೇತ್ರ ಏನು ಅಲ್ಲ ಮಹಾಕ್ಷೇತ್ರ ಮೋಕ್ಷಪ್ರದ ಅದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಅಧಿಷ್ಠಾನ ಆದರೂ ಅಲ್ಲಿಯೇ ಇದ್ದವರಿಗೆ ಅದರ ಮಹತ್ವ ಇರೋದಿಲ್ಲ ಅನ್ನೋದಕ್ಕೆ ನಿಮಗೆ ವಿಶೇಷವಾದಂತಹ ಒಂದು ಭಾವನೆ ಜಾಗೃತ ಆಗಬೇಕಾದ್ರೆ ನೀವು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಪ್ರಭಾಸಕ್ಕೆ ಹೋಗಿಯಿಂದ ಅದು ವಿಷ್ಣು ಕ್ಷೇತ್ರವೇ ಅಲ್ಲಿ ಕಳಿಸಿದ್ದಾನೆ ಪ್ರಭಾಸಂ ಸುಮಃಾಪುಣ್ಯಂ ಯಾಸ್ ಯಾಮೋದ್ಯೇಯಮಾಚರಂ ಅಲ್ಲೇನಿದೆ ಪ್ರಭಾಸದಲ್ಲಿ ಯಾಕೆ ಹೋಗಬೇಕು ಅಂದರೆ ಹಿಂದೆ ಇಪ್ಪತ್ತೇಳು ಜನರನ್ನು ಕೊಟ್ಟು ಮದುವೆ ಮಾಡಿದ್ದ ದಕ್ಷ ಪ್ರಜಾಪತಿ ಆದರೆ ಆ ಇಪ್ಪತ್ತಾರು ಜನರನ್ನು ಮಾತಾಡಿಸ್ತಾ ಇರಲಿಲ್ಲ ಇವನು ಬರೀ ರೋಹಿಣಿ ದೇವಿಯ ಜೊತೆಗೆ ವಿಶೇಷವಾಗಿ ಪ್ರೀತಿಯಿಂದ ಇರುತ್ತಿದ್ದ ಸಿಟ್ಟು ಬಂತು ಎಲ್ಲ ಹೆಂಡಂದಿರ ಜೊತೆಗೆ ನೀನು ಸರಿಯಾಗಿ ಇರಬೇಕು ಅದಕ್ಕೆ ಮೂವತ್ತು ದಿನ ದಿವಸಕ್ಕೆ ಒಬ್ಬೊಬ್ಬರಂತ ಎಲ್ಲರ ಜೊತೆಗೂ ನೀನು ಸಂತೋಷ ಪಡಬೇಕು ಮಾತ್ರ ಯಾರ ಸಂಪರ್ಕ ಇರಬಾರ್ದು ಆದ್ದರಿಂದ ಇಪ್ಪತ್ತೇಳೇ ಜನರನ್ನು ಕೊಟ್ಟಿದ್ದಾನೆ ಮೂವತ್ತು ಜನರನ್ನು ಕೊಟ್ಟಿಲ್ಲ ದಶಮಿ ಏಕಾದಶಿ ಯಾರ ಸಂಪರ್ಕ ಮಾಡಬಾರದು ಇನ್ನು ಇಪ್ಪತ್ತೇಳು ಜನ ಇಲ್ಲ ಅದಕ್ಕಾಗಿ ನಾನು ಮೂವತ್ತು ಜನ ಹೆಣ್ಣುಮಕ್ಕಳೂ ಪಡೆದಿಲ್ಲ ಯಾಕಂದರೆ ಮೂವತ್ತು ಜನರನ್ನು ನಿನಗೆ ಕೊಟ್ಟರೆ ತಿಥಿತ್ರಯದಲ್ಲಿ ಸಂಪರ್ಕ ಮಾಡಿ ಆ ಪಾಪ ನನಗೆ ಮಾವನಿಗೆ ಬಂದಿತ್ತು ಅನ್ನೋದಕ್ಕೋಸ್ಕರ ಇಪ್ಪತ್ತೇಳ ಜನ ಮಕ್ಕಳನ್ನು ಪಡೆದದ್ದು ಇಪ್ಪತ್ತೇಳು ಜನರ ಜೊತೆಗೆ ನೀನು ಸುಖವಾಗಿರಬೇಕಾಗಿತ್ತು ಒಬ್ಬಳ ಜೊತೆಗೆ ಮಾತ್ರ ಸುಖವಾಗಿದ್ದೀಯಾ ನಿನಗೆ ಕ್ಷಯರೋಗ ಬರಲಿ ಅಂತ ಶಾಪ ಕೊಟ್ಟ ಇವನು ಆಗ ಪ್ರಭಾಸ ಕ್ಷೇತ್ರದಲ್ಲಿ ಬಂದು ತಪಸ್ಸು ಮಾಡಿದ ತಪಸ್ಸು ಮಾಡಿದಾಗ ಕ್ಷಯರೋಗ ಹೋಗಿ ಮತ್ತು ಷೋಡಶಕಲಾ ಪೂರ್ಣನಾಗಿ ಚಂದ್ರ ಪೂರ್ಣನಾದ ಪೌರ್ಣಿಮಾತಿಥಿ ಆದ್ದರಿಂದ ಯತ್ರ ಸ್ನಾತ್ವ ದಕ್ಷಶಾಪಾತ್ ಗೃಹೀತಃ ಯಕ್ಷ್ಮಣ ಉಡುರಾಟ್ ವಿಮುಕ್ತ ಕಿಲ್ಬಿಷಾತ್ ಸದ್ಯ ಭೇಜೇ ಭೂಯ ಕಲೋದಯಂ ಅಂತಹ ಪವಿತ್ರವಾದ ಕ್ಷೇತ್ರ ಅದು ದೇವತೆಗಳೂ ತಮ್ಮ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಇಲ್ಲಿ ಬರ್ತಾರೆ ಶಾಪ ಮುಕ್ತರಾಗುವುದಕ್ಕೆ ಅಂದಮೇಲೆ ಮಾನವರು ತಮ್ಮೆಲ್ಲರ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ ಇನ್ನೇನು ಹೇಳೋದು ಇವರೂ ದೇವತೆಗಳೇ ಬಿಡಿ ವಯಂಚ ತಸ್ಮಿನ್ನಾಪ್ಲುತ್ಯ ತರ್ಪಯಿತ್ವ ಪಿತೃನ್ ಸುರಾನ್ ಭೋಜಯಿತ್ವಾ ಅರ್ಥಿನೋ ವಿಪ್ರಾನ್ ನಾನಾ ಗುಣವತ್ ಅಂಧಸ ಅಲ್ಲಿ ಯಥೇಚ್ಛವಾಗಿ ಪಿತೃತರ್ಪಣಾದಿಗಳನ್ನು ಮಾಡಿ ದೇವತೆಗಳನ್ನು ಕುರಿತು ಹೋಮಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡಬೇಕು ಏನು ಅನ್ನದಾನ ನಾವೇ ಕ್ಷೇತ್ರದಲ್ಲಿ ಬಂದಿದ್ದೇವೆ ನಿಮಗೇನು ಮಾಡಲಿಕ್ಕೆ ಆಗ್ತದೆ ಅಂತ ಒಂದು ಅನ್ನ ಜುಣಕ ಮಾಡಿ ಅಭಿಷೇಕ್ ಓಡಿಸೋದಲ್ಲ ನಾನಾ ಗುಣವತ್ ಅಂಧಸ ಎಷ್ಟು ಸಾಧ್ಯವೋ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಅನ್ನದಾನವನ್ನು ಮಾಡಬೇಕಂತೆ ಪ್ರಭಾಸ ಕ್ಷೇತ್ರದಲ್ಲಿ ತಿಳಿತೇನೋ ತೇಷು ದಾನಾ ಪಾತ್ರೇಶು ಶ್ರದ್ಧೆಯರ್ಪ್ಯ ಮಹಾಂತಿವೈ ವೃಜಿನಾನಿ ತರಿಷ್ಯಾ ಮಹಾದಾನೈರ್ ನೌವಾರಣವಂ ಆ ಅನ್ನದಾನಾದಿಗಳಿಂದ ನಾವು ಪಾಪಗಳನ್ನು ದಾಟೋಣ ಹೇಗೆ ಪಾಪಗಳೆಂಬ ಸಮುದ್ರಕ್ಕೆ ದಾನಗಳು ನೌಕೆ ಇದ್ದಂತ ಎಷ್ಟು ದಾನ ಮಾಡ್ತೇವೋ ಅಷ್ಟು ಪಾಪ ಸಮುದ್ರದಿಂದ ಮುಂದೆ ದಾಟುತ್ತಾ ಹೋಗ್ತೇವೆ ಶ್ರೀ ಶೋವಾ ಪರಮಾತ್ಮನ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಯಾದವರೆಲ್ಲ ಭಾರಿ ಭಾರಿ ರಥಗಳಲ್ಲಿ ಕುಳಿತು ಪ್ರಭಾಸ ಕ್ಷೇತ್ರಕ್ಕೆ ಬಂದಿದ್ದಾರೆ ತಾನ್ನಿರೀಕ್ಷೋದ್ಧವೋ ರಾಜುತ್ವ ಭಗವತೋದಿತ ದೃಷ್ಟ್ವ ನಿಷ್ಠಾನಿ ಘೋರಾಣಿ ನಿತ್ಯಂ ಕೃಷ್ಣ ಮನೋವ್ರತಃ ಉದ್ಧವ ನೋಡ್ತಾನೇನು ಅನಾ ವಿಧವಾದ ಘೋರವಾದ ಉತ್ಪಾತಗಳೆಲ್ಲ ನಡೀತಾ ಇವೆ ಇನ್ನೇನು ಶೀಘ್ರದಲ್ಲಿ ಬ್ರಾಹ್ಮಣರ ಶಾಪದ ಫಲ ಎಲ್ಲ ಯಾದವರ ಕುಲದ ಉಪಸಂಹಾರವಾಗತ್ತೆ ಜೊತೆಗೆ ಕೃಷ್ಣನೂ ಯಾದವ ಅವನೂ ಇನ್ನು ಪರಂಧಾಮಕ್ಕೆ ಹೋಗ್ತಾನೆ ಎನ್ನುವ ವಿಷಯ ಗೊತ್ತಾಯಿತು ವಿವಿಕ್ತ ಉಪಸಂಗಮ್ಯ ಜಗತ್ತಾ ಈಶ್ವರೇಶ್ವರಂ ಪ್ರಣಮ್ಯ ಶಿರಸಾ ಪಾದೌ ಪ್ರಾಂಜಲಿ ಸ್ತಮ ಭಾಷತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾನೆ ದೇವದೇವೇಶ ಯೋಗೇಶ ಪುಣ್ಯಶ್ರವಣ ಕೀರ್ತನ ಸಂಹೃತ್ಯೈತತ್ ಕುಲಂ ನೂನಂ ಲೋಕಂ ಸಂತ್ಯಕ್ಷತೆ ಭವಾನ್ ವಿಪ್ರಶಾಪಂ ಸಮರ್ಥೋ ಅಪಿ ಪ್ರತ್ಯಹನ್ಮಯದೀಶ್ವರ ಅಂದೇ ಬ್ರಾಹ್ಮಣರ ಶಾಪವನ್ನು ಸುಳ್ಳು ಮಾಡಬಹುದಾಗಿತ್ತು ಮಾಡಲಿಲ್ಲ ನೀನು ಅದಕ್ಕೆ ಅಸ್ತು ಅಂತ ಹೇಳಿದ್ದಿ ಹಾಗಾದರೆ ನಿಶ್ಚಿತವಾಗಿಯೂ ಯದುಕುಲದ ಉಪಸಂಹಾರ ಮಾಡಿಬಿಡ್ತೀಯಾ ನೀನು ನೀನು ಪರಂಧಾಮಕ್ಕೆ ಹೋಗೋದು ನಿಶ್ಚಿತ ನಿನ್ನ ಮನಸ್ಸಿಗೆ ಬಂದಿದೆ ಅದಕ್ಕೆ ಸುಮ್ಮನೆ ಇದ್ದಿ ಇಲ್ಲದೇ ಇದ್ದರೆ ಬ್ರಾಹ್ಮಣರ ಶಾಪವನ್ನು ಅಳಿಸಬಹುದಾಗಿತ್ತು ಹಾಗಾದರೆ ನನಗೆ ಬಹಳ ದುಃಖವಾಗ್ತದೆ ಉಳಿದವರೆಲ್ಲ ಹೋಗಲಿ ನೀನು ದೂರ ಆದರೆ ನಮ್ಮ ಗತಿ ಏನು ನಹಂ ತವಾಂಘ್ರಿಯುಗಲಂ ಕ್ಷಣಾರ್ಧಮಪಿ ಕೇಶವ ತ್ಯಕ್ತುಂ ಸಮುತ್ಸಹೇನಾಥಸ್ವಧಾಮ ನಯಮಿ ಒಂದು ಅರ್ಧ ಕ್ಷಣವೂ ನಿನ್ನ ಪಾದಕಮಲಗಳನ್ನು ಬಿಟ್ಟಿರುವುದಕ್ಕೆ ನನಗೆ ಸಾಧ್ಯ ಇಲ್ಲ ಉದ್ಧವನಿಗೆ ಇರುವ ಭಕ್ತಿ ನೋಡು ದೇವತಾ ಗುರು ಅವನು ಬೃಹಸ್ಪತಿ ಎಲ್ಲ ವೇದ ವಿದ್ಯೆಗಳನ್ನು ತನ್ನ ಅಸ್ಥಿಗತ ಮಾಡಿಕೊಂಡಂತಹ ಬೃಹಸ್ಪತಿ ಆ ವೇದೋಕ್ತವಾದ ಭಗವಂತನ ಮಹಿಮೆಗಳನ್ನೆಲ್ಲ ಅನುಸಂಧಾನಕ್ಕೆ ತಂದುಕೊಂಡು ಪುಲುಕಿತನಾಗಿದ್ದಾನೆ ಕಣ್ಣೀರು ಬರ್ತಾಯಿದೆ ತವ ವಿಕ್ರೀಡಿತಂ ಕೃಷ್ಣಗೃಣಾಂ ಪರಮಂಗಲಂ ಕರ್ಣಪೀಯೂಷಸಾಧ್ಯ ತ್ಯಜತ್ಯನ್ಯಸ್ಪೃಹಂಜನ ನಿನ್ನ ಕಥೆಯನ್ನು ಕೇಳ್ತಾ ಇದ್ದರೆ ಇನ್ನೇನು ಬೇಡ ಅಂತನಸ್ತದೆ ಅಂಥದ್ದು ನಿನ್ನನ್ನು ಕಣ್ಣಾರೆ ಕಾಣುತ್ತಾ ಇದ್ದರೆ ಇನ್ನು ಬೇರೆ ಕೆಲಸ ಮಾಡಬೇಕು ಅಂತ ಯಾರಿಗನ್ನಿಸ್ತದೆ ನಿನ್ನನ್ನು ಬಿಟ್ಟು ನಾನು ದೂರ ಹೋಗೋದಿಲ್ಲ ನೀನು ಪರಂಧಾಮ ನೋಡಿ ಮತ್ತು ಆವಾಗ ಹೇಳಿದ ಹಾಗೆ ನೀನು ಹೋಗಬೇಡ ಅನ್ಲಿಕ್ಕೆ ನಾನ್ಯಾರು ನೀನು ಪರಂಧಾಮಕ್ಕೆ ಅವಶ್ಯವಾಗಿ ಹೋಗ್ಬೋದು ಆದರೆ ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗಿಷ್ಟೇ ಬಿಟ್ಟು ಹೋಗಬೇಡ ಶಯ್ಯಾಸನ ಶಯ್ಯಾಟನಾಸನ ಸ್ಥಾನ ಸ್ನಾನ ಕಥಂ ತ್ವಾಂ ಪ್ರಿಯಮಾತ್ಮಾನಂಭಯ ಭಕ್ತಾಸ್ತ್ಯಜೇ ಮಹಿ ಮಲಗುವಾಗ ಅಡ್ಡಾಡುವಾಗ ಕೂಡುವಾಗ ನಿಲ್ಲುವಾಗ ಸ್ನಾನ ಮಾಡುವಾಗ ಆಟ ಆಡುವಾಗ ಭೋಜನಾದಿಗಳಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ನಮ್ಮನ್ನು ಜೊತೆಗೆ ಇಟ್ಟುಕೊಂಡು ನೀನು ಮಾಡ್ತಾ ಇದ್ದಿ ಎಂತಹ ಭಾಗ್ಯ ಅಂಥದ್ದು ನಿನ್ನನ್ನು ನಾವು ಹೇಗೆ ಬಿಡೋಣ ಅಂದರೆ ಜೊತೆಗೆ ಮಾಡ್ತಾ ಇದ್ದಿ ಅಂದರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಅಂತ ಅರ್ಥನಾ ಅಲ್ಲ ನೀನು ತಿಂದು ಉಳದ ಏಂಜಲವನ್ನು ನಾವು ತಿಂತಾ ಇದ್ವಿ ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜನೋ ದಾಸಾ ತಮ ಮಾಯಾಂ ಜಯೇಮಿಹಿ ನಿತ್ಯದಲ್ಲಿ ಗಂಧ ಕ್ಷತೆ ಹಚ್ಚಿಕೊಳ್ಳುವಾಗ ನೈವೇದ್ಯವನ್ನು ಪ್ರಾಶನ ಮಾಡುವಾಗ ಇದನ್ನು ಸ್ಮರಣೆ ಮಾಡಿ ಈ ಶ್ಲೋಕವನ್ನು ಕಂಠಪಾಠ ಮಾಡಿ ತ್ವಯಾ ಉಪಭುಕ್ತ ಸೃಗ್ಗಂಧ ವಾಸೋಲಂಕಾರ ಚರ್ಚಿತ ನೀನು ಸ್ವೀಕರಿಸಿದ ಮಾಲೆಗಳು ನೀನು ಸ್ವೀಕರಿಸಿದ ಗಂಧ ಬಟ್ಟೆ ನಾನಾ ತರಹದ ಅಲಂಕಾರಗಳು ಇವುಗಳನ್ನು ನಾವು ಬಳಸಿ ನಾವು ಅಲಂಕಾರವನ್ನು ಮಾಡಿಕೊಳ್ತೇವೆ ನಿನ್ನ ನಿರ್ಮಾಲ್ಯದಿಂದ ಉಚ್ಚಿಷ್ಟ ಭೋಜನೋ ದಾಸಹ ನೀನು ಉಂಡು ಉಳಿದ ಅನ್ನವನ್ನು ಸ್ವೀಕಾರ ಮಾಡುತ್ತೇವೆ ನೈವೇದ್ಯವನ್ನು ಸ್ವೀಕಾರ ಮಾಡ್ತೇವೆ ತವ ಮಾಯಾಂ ಜಯೇಮಿಹಿ ಈ ಒಂದು ಸೇವೆಯಿಂದ ನೀನು ಪ್ರಸನ್ನನಾಗಿ ಅನುಗ್ರಹ ಮಾಡಿದರೆ ನಿನ್ನ ಅಧೀನವಾದ ಪ್ರಕೃತಿ ಬಂಧವನ್ನು ನಾವು ದಾಟುತ್ತೇವೆ ಪ್ರಕೃತಿ ಬಂಧವನ್ನು ದಾಟುವುದಕ್ಕೆ ಈ ಭಗವಂತನ ಪೂಜೆ ಪರಮಾತ್ಮನ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅವಶಿಷ್ಟವಾದದ್ದನ್ನು ಸ್ವೀಕರಿಸುವುದು ಇದು ಶ್ರೇಷ್ಠವಾದ ಮಾರ್ಗ ಈ ರೀತಿ ಪೂಜೆಯನ್ನು ಮಾಡುತ್ತಾ ಹೋದರೆ ಭಗವಂತನ ಪೂಜೆಯನ್ನು ಷೋಡಶೋಪಚಾರ ಪೂಜೆಯನ್ನು ಕ್ರಮ ನಾವು ನಿತ್ಯದಲ್ಲಿ ಮಾಡಿದರೆ ಅದರಿಂದ ಅಂತಃಕರಣ ಪರಿಶುದ್ಧವಾಗಿ ಭಗವಂತನ ಜ್ಞಾನ ನಮ್ಮ ಮನಸ್ಸಿನಲ್ಲಿ ಮೂಡಿ ನಿಶ್ಚಿತವಾಗಿಯೂ ಪ್ರಕೃತಿ ಬಂಧವನ್ನು ನಾವು ದಾಟಬಹುದು ವಾತಾಶನಾ ಮಹರ್ಷಯ ಶ್ರಮಣಾಹ ಊರ್ಧ್ವಮಂಥಿನಃ ಬ್ರಹ್ಮಾಖ್ಯಂ ಧಾಮತೆ ಯಾಂತಿ ಶಾಂತ ಸನ್ಯಾಸಿನೋಮಲಾ ಅನೇಕ ನಿರ್ಮಲ ಮನಸ್ಸಿನ ಸನ್ಯಾಸಿಗಳಿದ್ದಾರೆ ಯತಿಗಳಿದ್ದಾರೆ ಅವರು ಊರ್ಧ್ವಮಂಥಿನ ಊರ್ಧ್ವರೇತಸ್ಕರು ಬ್ರಹ್ಮಚಾರಿಗಳು ಶ್ರಮಣಾಹ ಭಿಕ್ಷಾವೃತ್ತಿಗಳನ್ನು ಮಾಡುವವರು ಭಿಕ್ಷಬೇಡಿ ಅನ್ನ ತಿನ್ನುವವರು ವಾತಾಶನಾಹ ಗಾಳಿಯನ್ನೇ ತಿನ್ನುವರು ಅಂತ ಅರ್ಥ ಶ್ರೀನಿವಾಸ ತೀರ್ಥರು ದಿಗಂಬರಾಹ ಅಂತ ಅರ್ಥ ಬರೀತಾರೆ ಇಂತಹ ನಾನಾ ವಿಧವಾದ ವೈರಾಗ್ಯ ಶಿಖಾಮಣಿಗಳಾದಂತಹ ಯತಿಗಳಿದ್ದಾರಲ್ಲ ಅವರೆಲ್ಲ ಸುಲಭವಾಗಿ ಮೋಕ್ಷಕ್ಕೆ ಹೋಗಬಹುದು ನಾವು ಹೇಗೆ ಹೋಗ್ತೀವಿ ನಾವೆಲ್ಲ ಸಂಸಾರಿಗಳು ಅಂತಾನೆ ಉದ್ಧವ ವಯಂತ್ಹ ಮಹಾಯೋಗಿನ್ ಭ್ರಮಂತ ಕರ್ಮವರ್ತ್ಮಸು ತ್ವಾರ್ತಯ ತರಿಷ್ಯಾಮಃ ತಾವಕೈ ದುಸ್ತರಂತಮಃ ನಿನ್ನ ಭಕ್ತರ ಮಾರ್ಗದರ್ಶನದಲ್ಲಿ ನಿನ್ನ ಕಥೆಯನ್ನು ಕೇಳಿ ಅದನ್ನೇ ಚಿಂತನೆ ಮಾಡಿ ನಾವು ಮೋಕ್ಷಕ್ಕೆ ಹೋಗಬೇಕೇ ಹೊರತು ನಾವೇನು ಬ್ರಹ್ಮಚಾರಿಗಳಾಗಿರ್ಲಿಕ್ಕಾಗೋದಿಲ್ಲ ಭಿಕ್ಷಾ ಬೆಳಲಿಕ್ಕಾಗೋದಿಲ್ಲ ದಿಗಂಬರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಮಗಿರುವುದು ಇದೊಂದೇ ಮಾರ್ಗ ಅಂದ ಶ್ರೀಮದಾಚಾರ್ಯರಂದರು ಇದು ಹೇಗೆ ಸನ್ಯಾಸಿಗಳಿಗಿಂತಲೂ ಹಾಗಾದರೆ ಉದ್ಧವ ಬೃಹಸ್ಪತ್ಯಾಚಾರ್ಯರು ಸಣ್ಣವರ ಹಾಗಾದರೆ ಅಲ್ಲ ಸನಕಾದಿಗಳಿಗಿಂತಲೂ ಚಿಕ್ಕವರಾಗಲಿ ಆದರೆ ಬೃಹಸ್ಪತ್ಯಾಚಾರ್ಯರು ಉದ್ಧವ ಈ ರೀತಿಯಾದ ಮಾತನ್ನು ಹೇಳ್ತಾ ಇರುವುದರ ಅಭಿಪ್ರಾಯ ಏನು ಅಂದರೆ ತನ್ನ ಮಹಿಮೆಯನ್ನು ಸಾಮಾನ್ಯರಿಗೆ ವ್ಯಕ್ತ ಮಾಡುವ ಇಚ್ಛೆ ಅವನಿಗಿರಲಿಲ್ಲ ತಾನು ಮಾತಾಡುವಾಗ ಮತ್ತಾರಾದರೂ ಕೇಳಿಸಿಕೊಳ್ಳಬಾರದು ಅನ್ನೋದಕ್ಕೋಸ್ಕರ ಇದ್ದ ಗುಣವನ್ನ ಮುಚ್ಚಿ ಹೇಳ್ತಾ ಇದ್ದಾನೆ ದೇವರ ಮುಂದೆ ವಿನಯದಿಂದಲೂ ಇರಬೇಕು ಅನ್ನುವುದಕ್ಕೋಸ್ಕರವಾಗಿಯೂ ಅದನ್ನು ಅಭಿವ್ಯಕ್ತ ಮಾಡಿಲ್ಲವೇ ಹೊರತು ಸನ್ಯಾಸಿಗಳೆಲ್ಲ ಸುಲಭವಾಗಿ ಹೋಗಿಬಿಡ್ತಾರೆ ನಾವೆಲ್ಲ ಆಸಕ್ತರು ನಾವು ಹೇಗೆ ಹೋಗೋದು ಅಂದರೆ ಅಷ್ಟು ಸಾಮಾನ್ಯ ವ್ಯಕ್ತಿ ಉದ್ದವ ಅಂತ ತಿಳಿಯಬೇಡಿ ಅವನ ಮಹಾನುಭಾವ ಬೃಹಸ್ಪತ್ಯಾಚಾರ್ಯರ ಅವತಾರ ಆತ್ಮನೋ ಅವಮತಾಂಬೃಯುಹು ಉತ್ತಮಾ ಅಪಿ ಸರ್ವಶಃ ಕದಾಚಿದೇವಸ್ವ ಗುಣಾನು ಸ್ನಿಗ್ಧೇಶ್ವೇವು ಹಿ ಸಾಧವ ಇತಿ ನಾರದಿ ತಾವು ದೊಡ್ಡವರಾದರೂ ಸಣ್ಣವರು ಅಂತ ಹೇಳ್ಕೊಳ್ತಾರೆ ಸಾಮಾನ್ಯವಾಗಿ ಬಹಳ ಪ್ರೀತಿಯ ಶಿಷ್ಯ ಆಗಿದ್ದರೆ ಅವನ ಎದುರಿಗೆ ಕಿವಿಯಲ್ಲಿ ಹೇಳ್ತಾರೆ ನಮ್ಮ ಮಹಿಮೆ ಹೀಗಿದೆ ಅಂತ ಎಲ್ಲರ ಮುಂದೆ ಹೇಳೋದಿಲ್ಲ ಅದಕ್ಕೋಸ್ಕರವಾಗಿ ಅಲ್ಲಿ ಪ್ರಾಯ ಉದ್ಧವ ಕೃಷ್ಣ ಮಾತಾಡುವಾಗ ಯಾರು ಸಾಮಾನ್ಯರೆಲ್ಲ ಕುಳಿತಿದ್ರೆ ಕಾಣಿಸ್ತದೆ ಅದಕ್ಕೋಸ್ಕರ ಈ ಹೇಳಿದೆ ಅಷ್ಟೇ ಉದ್ದವ ನಿಜವಾಗಿ ಉದ್ಧವ ಬಹಳ ದೊಡ್ಡ ವ್ಯಕ್ತಿ ಸ್ಮರಂತಹ ಕೀರ್ತಯಂತಸ್ತೆ ಕೃತಾನಿ ಗತಿತಾನಿ ಚ ಗತ್ಯುತ್ಸ್ಮಿತೇ ಕ್ಷಣೋತ್ಕೇಲಿ ಎನ್ರು ಪರಮಾತ್ಮನ ಮಂದಹಾಸ ಪೂರ್ವಕವಾದಂತಹ ದೃಷ್ಟಿ ಹಾಗೂ ನಾನಾ ಕ್ರೀಡೆಗಳು ಇವುಗಳೆಲ್ಲವನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ನಾವು ಸದ್ಗತಿಯನ್ನು ಪಡಿತೇವೆ ಎಂಬುದಾಗಿ ಉದ್ಧವ ವಿಜ್ಞಾಪನೆ ಮಾಡಿಕೊಳ್ತಾನೆ ಶ್ರೀಶಿಕೋವಾಚ ಏ ವಿಜ್ಞಾಪಿತೋ ರಾಜನ್ ಭಗವಾನ್ ದೇವಕಿ ಸುತಃ ಏಕಾಂತನಂ ಪ್ರಿಯಂ ಭೃತ್ಯಂ ಉದ್ಧವಂ ಸಮಾಷತ್ ಉದ್ಧವನನ್ನು ಕುರಿತು ಕೃಷ್ಣ ಪರಮಾತ್ಮ ಮುಂದೆ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ